ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದಪದ್ರಿ ಪ್ರಣಮಿ ಮುಹುರ್ಮುಹುರ್ ನಮಯತಿರಜಾ ವಿವೇಕನಂದಸರ ಸಚಿತ್ಸುಖ ಸ್ವರೂಪ ಸ್ವಾಮಿನೆಪಹರಿಣಿ ಸರ್ವೇ ಜನಾ ಸುಖಿಬ ಶ್ರೀರಕೃಷ್ಣಶರಣ ನಾವು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಯತೀಶ್ವರಂಜಿ ವಿರಚಿತ ಈ ಪುಸ್ತಕದ ಅಧ್ಯಾಯ ನಾಲ್ಕು ಭಗವಂತನನ್ನು ಕುರಿತಂತೆ ವಿವಿಧ ಭಾವನೆಗಳು ಪರಮಾರ್ಥದ ಅನ್ವೇಷಣೆ ಭರತಖಂಡದಲ್ಲಿ ಋಷಿಮುನಿಗಳು ಆಧ್ಯಾತ್ಮಕ ವಿಜ್ಞಾನಿಗಳು ಸಾವಿರಾರು ವರ್ಷಗಳಿಂದ ಈ ಇಂಡಿಯನ್ ಕೋರ್ ಮೈಂಡ್ ಇದೆ ಅಲ್ವಾ ನಮ್ಮ ಭಾರತ ದೇಶದ ಊರ್ಧ್ವಗಾಮಿ ಮನಸ್ಸು ಈ ಬುದ್ಧಿ ಇದು ಹೊರಗಿನ ಪ್ರಪಂಚವನ್ನು ನೋಡ್ತಾ ನೋಡ್ತಾ ಸೂರ್ಯ ನಕ್ಷತ್ರ ಗಳತಾರೆ ನಮ್ಮನ್ನು ನೋಡ್ತಾ ನೋಡ್ತಾ ನಮ್ಮ ಈ ಜೀವನ ಕ್ಷಣಬಂಗುರ ತಾತ್ಕಾಲಿಕ ಇದು ಈ ಚಿತ್ರ ವಿಚಿತ್ರಗಳನ್ನು ನೋಡಿಬಿಟ್ಟು ಆಶ್ಚರ್ಯಚಕಿತರಾಗಿ ಈ ಸೃಷ್ಟಿಯ ಒಳಮರ್ಮ ಸೃಷ್ಟಿಕರ್ತೃ ಯಾರು ನಾವು ಯಾರು ಎಂಬುದು ಅನ್ವೇಷಣೆ ಸಾವಿರಾರು ವರ್ಷದಿಂದ ನಡೀತಾ ಇದೆ ಅದು ಆ ಜಿಜ್ಞಾಸೆ ಎಂಬುದು ಬುದ್ಧಿಯ ವಿಕಾಸಕ್ಕೆ ಹೆಬ್ಬಾಗಿಲು ಪ್ರಶ್ನೆ ವಿಜ್ಞಾನದಲ್ಲಿ ಕೂಡ ಹೇಳ್ತಾರೆ ಹೌ ವೈ ಒನ್ಸ್ ವಾರ್ ಆ್ಯಂಡ್ ವಾಟ್ ಈ ಥರದ ಬೇರೆ ಬೇರೆ ಆ ಪ್ರಶ್ನೆಗಳನ್ನೂ ಹಾಕಿದಾಗ ಬಹಿರ ಪ್ರಪಂಚದ ಆಗು ಆಗುಹೋಗುಗಳನ್ನು ಗತಿವಿಧಿಗಳನ್ನು ನೋಡಿ ಇಂದ್ರಿಯ ಗೋಚರ ವಿಷಯಗಳನ್ನು ಬಾಹ್ಯ ಅದರ ಲಕ್ಷಣಗಳನ್ನು ಪ್ರಶ್ನಿಸಿ ಗುರುತಿಸಿ ಪ್ರಶ್ನಿಸಿ ಅದಕ್ಕೆ ಒಂದೊಂದೊಂದಕ್ಕೆ ಅನ್ಯೋನ್ಯವಾಗಿರ್ತಕ್ಕಂತಹ ಸ್ಥೂಲ ಸೂಕ್ಷ್ಮ ಸಂಬಂಧಗಳನ್ನು ಲಾಜಿಕಲ್ ಲಿಂಕ್ಸ್ ಕಾಜಲ್ ಚೈನ್ ಒಂದು ಯಾವುದರಿಂದ ಆಯಿತು ಇನ್ನೊಂದು ಯಾವುದರಿಂದ ಆಯಿತು ಹೀಗೆ ಪ್ರಶ್ನಿಸುವುದರಿಂದ ಮನುಷ್ಯನು ಈ ಪ್ರಪಂಚದ ಸೃಷ್ಟಿಯ ಈ ಒಂದು ಸೀಕ್ರೆಟನ್ನು ತಿಳಲಿಕ್ಕೆ ಈ ಒಂದು ಗೌಪ್ಯವಾಗಿರ್ತಕ್ಕಂಥ ಪ್ರಕೃತಿಯ ಒಳ ಮರ್ಮವನ್ನು ತಿಳ್ಕೊಳ್ಳಿಕ್ಕೆ ಮನುಷ್ಯ ಬುದ್ಧಿ ಪ್ರಯತ್ನ ಮಾಡಿತು ಪ್ರಕೃತಿ ಯಾವುದು ಹಕ್ಕಿ ಹಸುಗಳು ಕಪಿಗಳಿಗೆ ಕೊಡದಂಥದ್ದನ್ನು ಆದಿವಾಸಿಗಳ ನಂತರ ಮನುಷ್ಯ ಮುನ್ನಡೆದು ಮುನ್ನಡೆದು ಮುನ್ನಡೆದು ಸಾವಿರಾರು ವರ್ಷಗಳಿಂದ ಅಸೆಂಟ್ ಆಫ್ ಮ್ಯಾನ್ ಅದನ್ನು ನಾವು ಸ್ಟಡಿ ಮಾಡಬೇಕು ಯಾಕಂದರೆ ಈ ಮನುಷ್ಯನ ವಿಕಾಸದ ಒಂದು ವಿಹಂಗಮ ದೃಶ್ಯ ಒಂದು ಪಕ್ಷಿ ನೋಟ ಇತಿಹಾಸ ನಮಗೆ ಕೊಡ್ತ ಕೊಡ್ತಾ ಇದೆ ಈ ಒಂದು ಹಿಸ್ಟ್ರಿ ಆಫ್ ಫಿಲಾಸಫಿ ಹಿಸ್ಟ್ರಿ ಆಫ್ Religion, history of mankind is very interesting. Now, you know, TV serial, IPL match, ice cream, pizza, ashangara, style, you are not know? manasso, you are not manasso, you are manasso, you are not manasso, you are not manasso, you are not manasso, you are not manasso. ಹಿಂದಿನ ಆದಿವಾಸಿಗಳು ಹೇಗಿದ್ರಲ್ವ ಅದು ಯಾವ ಜಿಜ್ಞಾಸೆ ಇಲ್ಲದೆ ಅಲ್ಲೊಂದು ಕುರಿ ಹೊಡೆದು ತಿನ್ನೋದು ಇಲ್ಲೋ ಇದು ತಿನ್ನೋದು ಅಷ್ಟೇ ಬೇರೆ ಥರ ಕಷ್ಟಗಳನ್ನು ಅನುಭವಿಸ್ತದೆ ಈಗ ನಮಗೆ ಯಾವ ಜಿಜ್ಞಾಸೂ ಇಲ್ಲ ನಮ್ಮ ಸುತ್ತಮುತ್ತಲ ಪ್ರಪಂಚ ಹೇಗಿದೆ ಆ ಗೊತ್ತಿಲ್ಲದ ವಿಷಯಗಳನ್ನು ಬಿಡಿ ಈಗ ನಮಗೆ ಅಧ್ಯಾತ್ಮ ಎಂಬುದು ಇದು ಈಗ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳಿದ್ದು ನಮ್ಗೆ ಅದು ಅವನು ನ್ಯೂಟನ್ ಕೊಟ್ಟಿದ್ದಾನೆ ಹಾಗೆ ಋಷಿ ಮುನಿಗಳು ಮಹಾತ್ಮರು ನಮ್ಮ ನಮ್ಮ ದೇಶದವರು ಮಾತ್ರ ಅಂತ ಅಲ್ಲ ಸೂಫಿಗಳು ಜಗತ್ತಿನಾದ್ಯಂತ ಇದ್ದಾರೆ ಬರೀ ಭರತ ಕಂಡದಲ್ಲಿ ಹೆಚ್ಚಿರಬಹುದು ಹಾಗೆನೇ ವೈಜ್ಞಾನ ಇಡೀ ಯುರೋಪ್ನಲ್ಲಿ ಆ ರಿನೈಜಾನ್ಸ್ ನಂತರ ಆ ಮನಸ್ ಬುದ್ಧಿಶಕ್ತಿ ಉದ್ದೀಪನಗೊಂಡು ಈ ಸೃಷ್ಟಿಯ ಆಗು ಹೋಗುಗಳನ್ನು ನೋಡಿಸಿ ಈ ಶಕ್ತಿಗೆ ಪ್ರಾಣಿಗಳಿಗೆ ಕೊಡದಂತಹ ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದೆವು ಕಪಿಗಳಿಗೆ ಕೊಡಲಿಲ್ಲ ಹಸುಗಳಿಗೆ ಕೊಡಲಿಲ್ಲ ಮನುಷ್ಯರಿಗೆ ಕೊಟ್ಬಿಟ್ಟು ಆಗ್ಬೇಕು ಆದರೆ ನಾವು ಕೆಲವೊಮ್ಮೆ ಪ್ರೋಗ್ರೆಸ್ಗಿಂತ ರಿಗ್ರೆಸ್ ಆಗ್ತಾ ಇದ್ದೇವ ಅಂತ ಗೊತ್ತಿದೆ ಪ್ರೋಗ್ರೆಷನ್ ಆ್ಯಂಡ್ ರಿಗ್ರೆಷನ್ ಅಂತ ಇದೆ ಅದು ಇವಲ್ಯೂಷನ್ ಆಗ್ತದೆ ನಾವು ಕೆಲವೊಮ್ಮೆ ಬೆಳಕಿನಿಂದ ಕತ್ಲಿಗೆ ಹೋಗ್ತೇವೋ ಕತ್ಲಿಂದ ಬೆಳಕಿಗೆ ಹೋಗ್ತೇವೋ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಈ ಈ ಗಹನವಾದ ವಿಚಾರಗಳನ್ನು ಆ ಕಾಲದಲ್ಲಿ ಚಿಂತನೆ ಮಾಡಿದ್ರಲ್ಲ ನಮ್ಮ ಋಷಿಮುನಿಗಳು ಇದೆಲ್ಲ ನಾವು ಕಾರಣ ಯಾವುದು ಬ್ರಹ್ಮವೇ ನಾವು ಇಲ್ಲಿಂದ ಹುಟ್ಟಿದೆವು ನಾವು ಬದುಕಿರುವುದು ಏತಕ್ಕೆ ಇದು ನಮ್ಮ ಕೇನೋಪನಿ ಶ್ವೇತಾಶ್ವರ ಉಪನಿಷತ್ತು ಬರೀ ಪ್ರಶ್ನೆಗಳು ಅದು ಸಂಸ್ಕೃತದಲ್ಲಿ ಇದ್ದ ಕೂಡಲೇ ಅದು ನಾವು ಏನೋ ಕಬ್ನದ ಕಡಲೆ ಭಾಷೆ ಕನ್ನಡ ಹೇಗಿದೆ ಇಂಗ್ಲಿಷ್ ಹೇಗಿದೆ ಭಾಷೆ ಎಂಬುದು ಅರ್ಥ ಕ್ಕೆ ಹೊದಿಸಿದ ಶಬ್ದ ಸಂಜ್ಞೆ ಅಷ್ಟೇ ಅದು ಚೈನೀಸ್ ಲ್ಯಾಂಗ್ವೇಜ್ನಲ್ಲಿರಲಿ ಕನ್ನಡದಲ್ಲಿರಲಿ ಸಂಸ್ಕೃತದಲ್ಲಿರಲಿ ತಿಂಗಿನ್ ಇಟ್ಸಲ್ಲಿ ವಿ ಶ್ರೀರಾಮಕೃಷ್ಣ ಪರಮಂಸ್ ಹೇಳ್ತಾರಲ್ವ ನೀವು ನೀರು ತಣ್ಣಿ ಎಕ್ವಾ ವಾಟರ್ ಅಂತ ಹೇಳಿ ಬೇರೆ ಬೇರೆ ಭಾಷೆ ಅದು ನೀರು ಎಂಬುದು ಕುಡಿದಾಗ ಬಾಯಾರಿಕೆ ತಣೀತದೆ ಅಂತ ಹೇಳುವ ಒಂದು ಅದರ ನಿಜವಾದ ಗುಣ ಅದು ತಣ್ಣಿ ಹೇಳಿದ ಕೂಡಲೇ ಅಥವಾ ಎಕ್ವಾ ಅಂತ ಹೇಳೋದು ಕೂಡ ಬದಲಾಗ್ತದ ಮನುಷ್ಯನ ಶಬ್ದ ಸಮ ಎಷ್ಟೊಂದು ಅಜ್ಞಾನದಲ್ಲಿದ್ದೇವೆ ನಾವು ಈ ಭಾಷೆ ಆ ಭಾಷೆ ಅದು ಇದು ಎಲ್ಲ ಹೊಡೆದಾಡ್ತೇವೆ ಆದರೆ ಡೆವಲಪ್ ಆಗಿರತಕ್ಕಂಥ ಭಾಷೆ ಯಾವುದಿದೆಯೇ ಸಂಸ್ಕೃತ ಇದೆಯೇ ಇಂಗ್ಲೀಷ್ ಇದೆ ಅದನ್ನು ಉಪಯೋಗಿಸಿ ಈಗ ಹೊಸ ಭಾಷೆ ಸೃಷ್ಟಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಅದನ್ನು ಕನ್ನಡದಲ್ಲಿ ತನ್ನಿ ಅಂತೇಳಿ ಆಯಿತು ತನ್ನಿ ಸಾಧ್ಯ ವಿಶ್ವ ಯಾವುದ್ದು ಕನ್ನಡ ಸಮ್ಮೇಳನ ಆಯಿತು ಕುವೆಂಪು ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಮೈಸೂರಿನಲ್ಲೇ ಆಯಿತು ಆವಾಗ ಕುವೆಂಪು ಅವರು ನೋಡಿ ನಾವು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಬೇಕು ಬಳಸಬೇಕು ಅಂತ ಹೇಳಿದ ಕೂಡಲೇ ಉಳಿದ ಭಾಷೆಗಳ ಕಡೆ ತಾತ್ಸಾರವಲ್ಲ ಅದು ಮೌಢ್ಯ ಏನೋದು ಮೌಢ್ಯ ಅಂತ ಹೇಳ್ತೇವೆ ಅಲ್ವಾ ಈ ಥರದ್ದು ಉಳಿದೆ ಭಾಷೆಗಳ ಉಳಿದ ಇದೆಲ್ಲ ಮೌಢ್ಯ ನಾವು ಏನೋ ಧರ್ಮದಲ್ಲಿ ಮಾತ್ರ ಮೌಢ್ಯ ಇದೆ ಅಂತ ತಿಳ್ಕೊಳ್ತೇವೆ ಪಾಲಿಟಿಕ್ಸ್ನಲ್ಲಿ ಮೌಢ್ಯ ಇದೆ ಇಕನಾಮಿಕ್ಸ್ನಲ್ಲಿ ಮೌಢ್ಯ ಇದೆ ವಿಜ್ಞಾನದಲ್ಲಿ ಸೈಂಟಿಫಿಕ್ ಸೂಪರ್ಸ್ಟಿಷನ್ ಅಂತಲೂ ಇದೆ ಇದೆ ಇದೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮೌಢ್ಯ ಅಂದರೆ ಬುದ್ಧಿ ತೀಕ್ಷ್ಣತೆಯಿಂದ ಪ್ರಯೋಜನಕಾರಿಯಾಗಿ ಸತ್ಯಾಸತ್ಯತೆಗಳನ್ನು ಚೆನ್ನಾಗಿ ಅದರ ಬಗ್ಗೆ ವಿವೇಚಿಸದೇ ತಪ್ಪು ಧೋರಣೆಗಳನ್ನು ತಾಳುವಂತಹದ್ದು ಅದೇ ಮೌಢ್ಯ ಅದನ್ನೇ ಒಂದು ನಿಯಮ ಮಾಡಿಬಿಡೋದು ನಾ ಮೌಢ್ಯ ಅಂತ ಹೇಳಿದರೆ ಹಿಂದೂ ಧರ್ಮದ ಇದರಲ್ಲಿ ಮಾತ್ರ ಇದೆ ಅಂದರೆ ಕ್ರಿಶ್ಚಿಯನ್ ಧರ್ಮದಲ್ಲಿಲ್ವಾ ಇಸ್ಲಾಂ ಧರ್ಮದಲ್ಲಿ ಇಲ್ವಾ ವಿಜ್ಞಾನದಲ್ಲಿ ಇಲ್ವಾ ಬೇರೆ ದೇಶಗಳಲ್ಲಿ ಇಲ್ವ ಆದರೆ ಬೇರೆ ದೇಶದಲ್ಲಿದೆ ನಮ್ಮ ದೇಶದಲ್ಲಿ ಇದ್ಕೊಳ್ಳಿ ಅಂತ ಅಲ್ಲ ನಮ್ಮ ದೇಶದಲ್ಲಿ ಇದ್ದದ್ದು ಮೊದಲು ಕಿತ್ತೋಗಿ ಇರಿ ಒಳ್ಳೆದದು ಅಷ್ಟು ನಾವು ಮೌಢ್ಯದಿಂದ ಮುಕ್ತರಾಗ್ಬಿಡೋಣ ಬೇರೆ ದೇಶಕ್ಕಿಂತ ಬೇರೆ ಧರ್ಮಕ್ಕಿಂತ ಮೊದಲು ಆಯಿತು ಬೇರೆ ಧರ್ಮದವ್ರು ಮೌಢ್ಯನ ಪ್ರಶ್ನಿಸಿದ್ರೆ ಪರವಾಗಿಲ್ಲ ನಮ್ಮ ಹಿಂದೂ ಧರ್ಮ ಎಂಬುದಿದೆ ಅಲ್ವಾ ಅದು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ ಈ ಅಕ್ಕಸಾಲಿಗನ ಅನ್ವಿಲ್ ಇದೆ ಅಲ್ವಾ ಅದರ ಮೇಲೆ ಹಿಂದೂ ಧರ್ಮವನ್ನು ಭಗವಂತ ಇಟ್ಟಿದ್ದಾನೆ ಅದು ಎಷ್ಟು ಹೊಡೆದಕ್ಕೆ ಹೊಡೆದು ಹೊಡೆದು ಹೊಡೆದು ಅದನ್ನು ಬಿಸಿ ಮಾಡಿ ತಣಿಸಿ ಆರಿಸಿ ಆ್ಯಸಿಡ್ ಅದನ್ನು ಶೇಪ್ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಎಷ್ಟು ಹೊಡೆತ ತಿಂದು ಇದರಲ್ಲಿರೋ ಸತ್ವದ ಪರೀಕ್ಷೆ ಇದರಲ್ಲಿರುವುದು ಮೌಢ್ಯ ಅಂತ ಹೇಳಿಬಿಟ್ಟು ಈಗ ಗೌರ್ಮೆಂಟ್ ಹೊರಡಿದ್ದಾರೆ ಒಂದು ಕಮಿಷನೇ ಮಾಡಿದೆ ಯಾವುದಕ್ಕೆ ಮಾಡಿದೆಯಲ್ವಾ ಮೌಢ್ಯ ನಮ್ಮ ಹಿಂದೂ ಧರ್ಮದಲ್ಲಿರೋ ಮೌಢ್ಯ ಮಾರಿಯಮ್ಮನಿಗೆ ಗುಣ ನಿಮಗೆ ಏನು ಒಂದು ಕಾಯಿಲೆ ಬಂದಂತ ಹೇಳಿದ್ ಕೂಡ ಮಾರಿಯಮ್ಮನಿಗೆ ಹರ್ಕೆ ನಮ್ಮೊಬ್ಬ ಇಲ್ಲಿ ಕೆಲಸ ಮಾಡೋದು ಒಬ್ಬ ಹುಡುಗ ಹೇಳಿದಳ ಅವನಿಗೆ ಸ್ಕಿನ್ಗೆ ಇನ್ನೊಂದು ಸ್ವಲ್ಪ ಒಂದು ರ್ಯಾಶು ಇದರ ಅದು ಹೈಪೋ ಎಂಬ ಸೊಲ್ಯೂಷನ್ ಹಾಕಿದರೆ ಹೋಗ್ತದೆ ಅವನು ಹೇಳಿದ ನನಗೆ ಏನಂತ ಹೇಳಿದರೆ ಇಲ್ಲ ಸ್ವಾಮೀಜಿ ನಾನು ನೀನು ಅದು ಸ್ಕಿನ್ ಸ್ಪೆಷಲಿಸ್ಟ್ ಹೋಗಿಬಿಟ್ಟು ನೋಡೋದ್ಕೊಂಡು ಅಪ ಅಯಿಂಟ್ಮೆಂಟ್ ಇದೆಯಪ್ಪ ನೀನು ಅದನ್ನು ಉಪಯೋಗಿಸಿ ಬೇಗ ಅದನ್ನೆಲ್ಲ ಇದು ಅನ ಅನಾವಶ್ಯಕವಾಗಿರ್ತಕ್ಕಂಥದ್ದನ್ನು ನೀನು ಸುಮ್ಮನೆ ಮೈ ಮೇಲೆ ಇಟ್ಕೊಂಡ್ಬಿಟ್ಟು ಅದು ವಾಸಿ ಮಾಡಿಕೊ ಇಲ್ಲ ಸ್ವಾಮೀಜಿ ಅಲ್ಲಿ ನಮ್ಮ ಊರಲ್ಲಿ ಒಂದು ಯಾವುದೋ ಒಂದು ಟೆಂಪಲ್ ಇದೆ ಆ ಟೆಂಪಲ್ಗೆ ಹೋದ ಎಲ್ಲ ವಾಸಿ ಆಗ್ತದೆ ನಾನು ಎರಡು ಸರ್ ನಾನು ಕಂಪ್ಲೀಟ್ ಕ್ಲಿಯರ್ ಅಂತ ಹೇಳ್ಬಿಟ್ಟು ನಾನು ಪ್ರಶ್ನಿಸಿಲ್ಲ ಅವನಿಗೆ ರಿಸಲ್ಟ್ ಸಿಕ್ಕಿದೆ ಅವನದು ಏನೋ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಏನೋ ತೀರ್ಥ ಮಾಡಿ ಏನೋ ಮಾಡಿದ ಮೇಲೆ ಅದು ವಾಸಿಯಾಗೋಯ್ತಂತೆ ಏನೇ ಇದಕ್ಕೆ ಮೌಢ್ಯ ಅಂದರೆ ಹೋಗಿಲ್ಲ ಹೋಗದೇ ಇದ್ದರೆ ಸರಿ ಅದು ಆಯಿತು ಅವನ ಶ್ರದ್ಧೆಯಿಂದ ದರ್ ಈಸ್ ವಾಟ್ ಈಸ್ ಕಾಲ್ಡ್ ನೋಸಿಬೋಸ್ ಆ್ಯಂಡ್ ಪ್ಲಾಸಿಬೋಸ್ ಅಂತೆ ಈಗ ಮನೋವೈಜ್ಞಾನಿಗಳು ಕೂಡ ನಮ್ಮ ದೇಹದಲ್ಲಿ ಮನಸ್ಸಿಗೂ ಮತ್ತು ನಮ್ಮ ಜೈವಿಕ ರಸಾಯನ ಕ್ರಿಯೆಗೂ ಅತ್ಯಂತ ಅನ್ಯೋನ್ಯವಾದ ಸಂಬಂಧ ಇದೆ ಅಂತ ಕಂಡು ಹುಡುಕಿದ್ದಾರೆ ನಮ್ಗೆ ಗೊತ್ತಿದೆ ಅಲ್ವಾ ಈಗ ಅದಕ್ಕೆ ಏನು ಡಿಸೀಸ್ ಹೇಳ್ತಾರೆ ಒಂದು ಲೈಫ್ ಸ್ಟೈಲ್ ಡಿಸೀಸು ಇನ್ನೊಂದು ಏನು ಡಿಸೀಸ್ ಅದು ಸೈಕಲಾಜಿಕಲ್ ಫ್ಯಾಕ್ಟರ್ನಿಂದ ಮೈಂಡ್ ಬಾರ್ನ್ ಡಿಸೀಸಸ್ ಟೆನ್ ಸ್ಟ್ರೆಸ್ ಬೇಸ್ಡ್ ಸ್ಟ್ರೆಸ್ ಅಲ್ವಾ ಸ್ಟ್ರೆಸ್ ಆಯ್ತು ಅಂದ್ಕೂಡಲೇ ಇನ್ಸುಲಿನ್ ಸ್ಟ್ ಸಕ್ರೀಷನ್ ಭಾರಿ ಕಡಿಮೆ ಆಗುತ್ತೆ ಏನು ಸ್ಟ್ರೆಸ್ ರಿಲೇಟೆಡ್ ಡಯಾಬಿಟೀಸು ಏನದು ಸ್ಟ್ರೆಸ್ ಅಂದರೆ ಏನು ಸೈಕಾಲಜಿ ಯಾರ್ದೋ ಒಂದು ಬಗ್ಗೆ ಚಿಂತೆ ಯಾವುದೋ ಒಂದು ಕಷ್ಟಗಳನ್ನು ಎದುರಿಸುವಂಥದ್ದು ಒಂದು ಟೆನ್ಷನ್ ಅಂದರೆ ಏನದು ಟೆನ್ಷನ್ ಅಂದರೆ ಏನದು ಸ್ಟ್ರೆಸ್ ಅಂದರೆ ಏನದು ಏನಾಗ್ತದೆ ಮನಸ್ಸಿಗೆ ಕೋಪನಾ ತಾಪನಾ ಹೆದರಿಕೆನ ಭಯನ ಏನು ಸ್ಟ್ರೆಸ್ ಅಂದರೆ ಏನು ಅದು ಸಿ ಸ್ಟ್ರೆಸ್ ರಿಲೇಟೆಡ್ ನೀವು ಯಾವ ಸೂಪರ್ ಸ್ಪೆಷಾಲಿಸ್ಟ್ ಇದ್ರೆ ಹೋಗಿ ಡಯಬಿಟೀಸ್ ಬಂದು ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ಬಿಡ್ತದೆ ಸ್ಟ್ರೆಸ್ ಅಂದರೆ ನಮ್ಮ ಮನಸ್ಸಿನ ಆಲೋಚನಾ ತರಂಗಗಳು ಮತ್ತು ನಮ್ಮ ಜೈವಿಕ ರಾಸಾಯನಿಕ ಕೋಟ್ಯಂತರ ಪ್ರಕ್ರಿಯೆಗಳಿವೆ ನಮ್ಮ ಇದೊಂದು ಎಂಥ ಕಾಂಪ್ಲಿಕೇಟೆಡ್ ಮೆಷಿನರಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಶರೀರ ಭಾರಿ ಕಾಸ್ಟ್ಲಿ ನೀವು ಹೇಳ್ತೀರಲ್ವಾ ಎಷ್ಟು ಕೋಟಿ ರೂಪಾಯಿದು ಕಾರು ಎಷ್ಟೆಷ್ಟು ಎಂಥ ರೂಪಾಯಿದು ರಾಕೆಟ್ ಅಂತ ಹೇಳ್ತಿರೋ ಇದರಷ್ಟು ಒಂದು ವಿಸ್ಮಯಕಾರಿ ಅತ್ಯದ್ಭುತವಾಗಿರ್ತಕ್ಕಂಥ ಮೆಷೀನು ಸೂರ್ಯನೂ ಅಲ್ಲ ಚಂದ್ರನೂ ಅಲ್ಲ ಮನುಷ್ಯನ ಈ ಒಂದು ನೀವು ಒಂದು ಪುಸ್ತಕ ಓದಿದ್ದೆ ನಾನು ಅದರ ಹೆಸರು ಎನ್ಸೈಕ್ಲೋಪೀಡಿಯಾ ಆಫ್ ಇಗ್ನರೆನ್ಸ್ ಅಂತ ಏನದು ಅದು ರಿಟರ್ನ್ ಬೈ ನೋಬಲ್ ಲಾರೆಟ್ಸ್ ಪ್ರಭುದಾನಂದಿ ಅಲ್ಲಿಂದ ಕಳಿಸ್ಕೊಟ್ಟಿದ್ರು ನಮ್ಮ ಹತ್ರ ತುಂಬ ದಿವಸ ಇತ್ತು ಜಗದಾತ್ಮ ಅನ್ ಹತ್ರ ಇತ್ತು ಅದು ನೋಬಲ್ ಲಾರೆಟ್ ಟಾಪ್ ಸೈಂಟಿಸ್ಟ್ ಪಿಕ್ಚರ್ ಹಾಕಿ ಅವ್ರ ಸ್ಟೇಟ್ಮೆಂಟ್ ಸೈನ್ ಮಾಡಿದ್ದು ಈಗ ಲಿವರ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಆ ಲಿವರ್ನ ಒಂದು ಮಹಾತ್ಮ್ಯ ಜ್ಞಾನದ ಅವ್ರಿಗೆ ಮಹಾತ್ಮ್ಯ ಜ್ಞಾನ ಅಂದರೆ ಏನದು ಆ ಲಿವರ್ನ ಮಹಿಮೆ ಮೊದಲು ಲಿವರ್ ಅಂದರೆ ಹಂಗೆ ಹೀಗೆ ಸ್ವಲ್ಪ ಸ್ವಲ್ಪ ಗೊತ್ತಿಲ್ಲದಾಗಿ ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ ಅದು ಇನ್ನೂ ಒಳಗೆ ಪ್ರವೇಶ ಮಾಡಿ ಅದರೊಳಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ಮಾಡ್ತಾ ಏನು ಅಂತೇಳಿದ್ರೆ ಅನ್ನೋನ್ ರಿಸೀಡ್ಸ್ ಟು ದ ಬ್ಯಾಕ್ಗ್ರೌಂಡ್ ನಾಲೇಜ್ ಅನ್ನೋನ್ಗೆ ಹೆಚ್ಚು ನೋನ್ ಇದೆ ಅಲ್ವಾ ಕಡಿಮೆ ಆಗ್ತಾ ಅನ್ನೋನ್ ಎಂಬುದು ಹೆಚ್ಚಾಗ್ತದೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಆಲ್ ರೈಟ್ ನಾಲೇಜ್ ಆ್ಯಂಡ್ ಸಿನ್ ಲರ್ನೆಡ್ ವಾಲ್ಯೂಮಿನಸ್ ಇಗ್ನೊರೆನ್ಸ್ ಇಗ್ನೊರೆನ್ಸ್ ಮಾತ್ರ ಅಲ್ಲ ಇಗ್ನೋರೆನ್ಸ್ ನಮಗೆ ಗೊತ್ತಿಲ್ಲ ಎಷ್ಟು ಹೆಚ್ಚು ಅಂತ ವಿಜ್ಞಾನಿಗಳಿಗೆ ಮಾತ್ರ ಗೊತ್ತು ನಾವು puc bsc ಸಿ ಬಿ ಎಸ್ ಸಿ ಮಾಡಿದವರೆಲ್ಲ ಅಯ್ಯೋ ನಂಗೆ ನಾನು ಭಾರಿ ಸೈಂಟಿಫಿಕ್ ನಾವು ರ್ಯಾಷನಲ್ ಅಂತ ಹೇಳಿಬಿಟ್ಟು ನಮಗೆಲ್ಲ ಗೊತ್ತಿದೆ ಅಂತ ಹೇಳಿಕೋಗ್ತಾರೆ ನಿಜವಾದ ವಿಜ್ಞಾನ ಒಂದು ಸ್ಟಡಿ ಮಾಡಿದ್ರು ಬ್ರೈನ್ ಸೆಂಟರ್ಸ್ ಈಗ ನಾನು ಕೇಳಿದೆ ನಾನು ನಿಮ್ಗೆ ಕಡಿಮೆ ಹೇಳ್ತೇನೆ ಅಲ್ವಾ ಹೈಯರ್ ಬ್ರೈನು ಸೆಂಟರು ಲೋವರ್ ಬ್ರೈನ್ ಸೆಂಟರು ಅಂತೆಲ್ಲ ಹೇಳ್ತೇನೆ ಮೊನ್ನೆ ಒಬ್ರು ಯಾರೋ ಅಮೇರಿಕಾದಲ್ಲಿ ಸೈಕಿಯಾಟ್ರಿ ಮಾಡಿ ಅಲ್ಲೆಲ್ಲ ಇದ್ದು ಕಡೆ ಇಂಡಿಯಾಕ್ಕೆ ಬಂದಿದ್ದಾರೆ ಒಬ್ಬರು ಅಮ್ಮ ಶೀ ಈಸ್ ಎಕ್ಸ್ಪರ್ಟ್ ಒಂದು ಹತ್ತು ಪುಸ್ತಕ ಸೈಕಿ ಮಾಡರ್ನ್ ಸೈಕಾಲಜಿ ನ್ಯೂರೋ ಕೆಮಿಸ್ಟ್ರಿನ ಕಳಿಸಿಕೊಟ್ಟಿದ್ದಾರೆ ನಾವು ಈಗ ನಮ್ಮ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಅದನ್ನು ಸರ್ಚ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟು ಒಂದು ನಾಲ್ಕೈದು ಸಾವಿರದ ಪುಸ್ತಕ ತರಿಸ್ತಾ ಇದ್ದೇವೆ ಲೇಟೆಸ್ಟ್ ಏನು ಅಂತ ಅವ್ರು ಹೇಳಿದ್ರು ಇಲ್ಲ ಅಂತ ಈಗ ರೈಟ್ ಬ್ರೈನು ಲೆಫ್ಟ್ ಬ್ರೈನ್ ಅಂತ ಇತ್ತು ಅದು ಓಪನ್ ಮಾಡೋದು ಹಳೆ ಪುಸ್ತಕದಲ್ಲಿ ಈಗ ದರ್ ಇಸ್ ಎ ಲಾಟ್ ಆಫ್ ರೀ ರಿಸರ್ಚ್ ಅದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಅದು ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಅದೆಲ್ಲ ಕಾಂಪೋಸಿಟ್ ಕಾಂಪ್ಲೆಕ್ಸ್ ಎಲ್ಲ ಕಡೆ ಎಲ್ಲ ವಿಷಯಗಳ ಒಂದು ಕಾರಣೀಭೂತವಾಗಿರ್ತಕ್ಕಂಥ ನೆಂಟರ್ ಇದೆ ರೈಟಲ್ಲಿದೆ ಲೆಫ್ಟಲ್ಲಿದೆ ಬ್ಯಾಕಲ್ಲಿದೆ ಸಡನ್ ಏರಿಯಾಸು ಸೊ ಅದು ಮಲ್ಟಿ ಏನೇನೋ ಹೊಸ ರಿಸರ್ಚ್ಗಳು ಬಂದಿವೆ ನಮ್ಮ ಹಳ್ಳಿಯ ಟರ್ಮಿನಾಲಜಿ ಅದು ಸ ಬ್ರೈನ್ ಸೆಂಟರ್ ಅಂತ ಹೇಳಿ ಸೆಂಟರ್ ಇದೆಯಾ ಇಲ್ಲ ಇದೇ ಇಲ್ಲ ಎರಡು ಅದು ನ್ಯೂರಲ್ ಏನು ಗೊತ್ತುಂಟ ನಾವು ಇವತ್ತು ಗೊತ್ತಿತ್ತು ಅದು ಜ್ಞಾನ ಅಂತ ತಿಳ್ಕೊಳ್ತೇವೆ ಅಲ್ವಾ ಮುಂದೆ ಹೋದಾಗ ಅದು ನಿನ್ನೆದ್ದು ಅಜ್ಞಾನ ಅಂತ ಅಲ್ಲ ಅದು ಜ್ಞಾನದ ಒಂದು ಮೆಟ್ಟಲ್ ಒಂದು ಸೋಪಾನ ಆಮೇಲೆ ನಾವು ಮುಂದಿನ ಜ್ಞಾನಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಈಗ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆಗಲಿ ಬೇರೆ ಬೇರೆ ಥರದ ಮ್ಯಾಥಮೆಟಿಕ್ಸ್ ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಚಿಕ್ಕ ಮಕ್ಕಳಿಗೆ ವಿವರಿಸುವಾಗ ಒಂಥರ ಹೇಳ್ತೇವೆ ಆ ಅದಾದ ಮೇಲೆ ಈಗ ನೀವು ಕಂಪ್ಯೂಟರ್ನಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ನೋಡಿದರೆ ನಮಗೆ ಸೂರ್ಯಗ್ರಹಣ ಆಗಬೇಕಾಗಿದ್ದರೆ ಚಂದ್ರಗ್ರಹಣ ಆಗಬೇಕಾಗಿದ್ದರೆ ಸೂರ್ಯ ಚಂದ್ರ ಭೂಮಿ ಸರಳ ರೇಖೆಯಲ್ಲಿದ್ದಾಗ ಅಂತ ಒಂದು ಚಿತ್ರ ಮಾಡಿ ನಮಗೆ ಪ್ರೈಮರಿ ಸ್ಕೂಲ್ ಈಗ ಸರಳ ರೇಖೆಯಲ್ಲಿ ಇರುವುದಿಲ್ಲ ಅದು ಬೇರೆ ಬೇರೆ ಥರದ ಸೂರ್ಯಗ್ರಹಣದ ಸಾಧ್ಯ ನೀವು ಇದಕ್ಕೆ ಹೋದರೆ ಸೋಲಾರ್ ಎಕ್ಲಿಪ್ಸ್ ಲೂನಾರ್ ಎಕ್ಲಿಪ್ಸ್ ಅಂತ ಗೂಗಲ್ಗೆ ಹೋಗಿ ಟೈಪ್ ಮಾಡಿ ನೋಡಿದರೆ ಅದು ತೋರಿಸ್ತದೆ ಜನರ ಸೂರ್ಯಗ್ರಹಣ ಅವರೆಲ್ಲ ತೋರಿಸ್ತಾರೆ ಈಗ ಭೂಮಿ ಇಲ್ಲಿದ್ದಾಗ ಚಂದ್ರ ಇಲ್ಲಿದ್ದಾಗ ಸೂರ್ಯ ಇಲ್ಲಿದ್ದಾಗ ಅದು ಇದು ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಇಲ್ಲಿ ಈ ಥರದ ಚಂದ್ರಗ್ರಹಣ ಇಲ್ಲಿ ಈ ಥರದ ಸೂರ್ಯಗ್ರಹಣ ಇಲ್ಲಿ ಈ ಥರದ ಆ್ಯಕ್ಚುಲಿ ನೀವು ಈ ಸೂರ್ಯಮಂಡಲದ ಮೇಲೆ ಹೋಗಿ ಇಂದ್ರದೇವನ್ ಥರ ಹೋಗಿ ನೋ ನೋಡಿದರೆ ಹೇಗೆ ಹಾಗೆ ತೋರಿಸ್ತಾರೆ ವಿಹಂಗಮವಾಗಿರ್ತಕ್ಕಂಥದ್ದು ಸೂರ್ಯ ಚಂದ್ರ ಅಲ್ಲಿದ್ದಾರೆ ಬೇರೆ ಬೇರೆ ಥರದ ಗ್ರಹಣಗಳು ಆಗ್ತಾನೆ ಇರ್ತವೆ ನಾವು ಅದನ್ನು ಆ ಕಾಲದಲ್ಲಿ ಟೆಕ್ಸ್ಟ್ ಪುಸ್ತಕದಲ್ಲಿ ನಮ್ಮ ವಿದ್ಯಾಶಾಲೆಯಲ್ಲಿ ಮಾಡೆಲ್ ಇದೆ ಆ ಮಾಡೆಲ್ ಶಾಂಬ ತರಿಸಿದಾಗ ಅದು ಅದ್ಭುತ ಮಾಡೆಲ್ ಆ ಥರದ ಮಾಡೆಲ್ ಇರಲಿಲ್ಲ ಅದು ಎಲ್ಲಿಂದಲೂ ತರಿಸ್ಬಿಟ್ಟಿದ್ದಾರೆ ಅವರು ಅದು ಅದೊಂದು ಬಾಲ್ ಬ್ಯಾರಿಂಗ್ನಲ್ಲಿ ಹಾಕ್ಬಿಟ್ಟು ಅದು ಹೀಗಿದ್ರೆ ಚಂದ್ರ ಸೂರ್ಯ ನಕ್ಷತ್ರ ಅದನ್ನು ನೋಡೋದಕ್ಕೆ ಬೇರೆ ಬೇರೆ ಸ್ಕೂಲ್ನಿಂದ ನಮ್ಮ ವಿದ್ಯಾಶಯ ಪ್ರಯೋಗಾಲಯಕ್ಕೆ ಬರ್ತಿದ್ರು ಮಕ್ಕಳುಗಳೆಲ್ಲ ಹಾಂ ಅದೊಂದು ಹಸ್ತಿಯಲ್ಲಿಂದ ತರಿಸಿದ್ರು ಆದರೆ ಈಗ ಕಂಪ್ಯೂಟರ್ನಲ್ಲಿ ಎಲ್ಲ ಗೂಗಲ್ನಲ್ಲಿ ಅದು ಏನೂ ವೆಹಿಕಲ್ ಆದರೆ ಅದು ಔಟ್ಡೇಟೆಡ್ ಆಯಿತು ಔಟ್ಡೇಟೆಡ್ ಹಾಗೆ ಹೊಸ ಜ್ಞಾನ ಬರ್ತಾ ಬರ್ತಾ ಹಳೆ ಜ್ಞಾನಗಳು ಔಟ್ಡೇಟೆಡ್ ಅಲ್ಲ ಅದೊಂದು ಸ್ಟೆಪ್ ಅಷ್ಟೆ ನಾವು ಅದನ್ನು ಕೆಲವೇ ಆಧಾರ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆಟಮ್ ಈಸ್ ಇಂಡಿವಿಸಿಬಲ್ ಅಂತ ಹೇಳಿದ್ರು ಕೂಡ ಅದೊಂದು ಸ್ಟೆಪ್ ಅದನ್ನು ನಾವು ಡಾಲ್ಟನ್ಗೆ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಎವರ್ ಬಾರ್ನ್ ಆನ್ ಅರ್ತ್ ಅಂತ ಹೇಳಿ ರಾಯಲ್ ಸೊಸೈಟಿ ಸೈಟೇಶನ್ ಕೊಟ್ಟಂತೆ ಗೋಲ್ಡನ್ ಇದರಲ್ಲಿ ಪತ್ರದಲ್ಲಿ ಪತ್ರದಲ್ಲಿ ಅಣು ಏನು ಅಣು ಅಣುವನ್ನು ಕಂಡು ಹುಡುಕಿದ್ದಾನಟ್ ಪಾರ್ಟ್ ಆದರೆ ಅಣು ಕಂಡು ಹುಡುಕಿದ ಮೇಲೆ ಅಣು ಡಿವಿಸಿಬಲ್ ಅಲ್ಲ ಪರಮಾಣು ಕನ್ಸೆಪ್ಟ್ ಇರಲಿಲ್ಲ ಅಣು ಆಮೇಲೆ ಋತುರ್ ಫೋಡ್ ಅವರೆಲ್ಲ ಬಂದ್ರಲ್ವ ಆಟಮ್ ಹೊಡೆದೋಯ್ತು ಆಮೇಲೆ ಎಲೆಕ್ಟ್ರಾನ್ ನ್ಯೂಟ್ರಾನ್ ನ್ಯೂಕ್ಲಿಯಸ್ ಅಲ್ವಾ ಎಲೆಕ್ಟ್ರಾನ್ ಔಟರ್ ಆರ್ಬಿಟಲ್ಸ್ನಲ್ಲಿ ಒಳಗೆ ನ್ಯೂಟ್ರಾನ್ ಪ್ರೋಟಾನ್ ಒಳಗೆ ಇರೋದು ಅದರಲ್ಲಿ ಇಷ್ಟೊಂದು ಸ್ಪೇಸ್ ಇದೆ ಅದೆಲ್ಲೆಲ್ಲ ನೆನಪು ಬಂತು ಯಾಕಂದರೆ ಡಾಲ್ಟನಿಗೆ ರಾಯಲ್ ಸೊಸೈಟಿ ಕೊಟ್ಟಲ್ವಾ Greatest individual ever born ಗ್ರೇಟೆಸ್ಟ್ ಇಂಡಿವಿಜುವಲ್ ಎವರ್ ಬಾರ್ನ್ ಅನ್ನೋರ್ಥ ಏನಾಯ್ತದ ಡೆಫಿನೇಷನು ಅವನಿಗೆ ಕೊಟ್ಟಿದ್ದು ಅವನು ಅಟಾಮಿಕ್ ಥಿಯರಿ ಮಾಡಿ ಇಂಡಿವಿಜುವಲ್ ಹೇಳ್ತಾ ಅಂತ ಅವನಲ್ಲಿ ಇಗ್ನೋರೆನ್ಸ್ ಇದೆ ಅಂತ ಆಯ್ತಲ್ವಾ ಹೇಗೆ ಗ್ರೇಟೆಸ್ಟ್ ಆಗ್ತಾನೆ ಅವನು the greatest. ದ ಗ್ರೇಟೆಸ್ಟ್ ಕರೆಕ್ಷನ್ ಮಾಡಬೇಕು ಅಲ್ಲ ಒನ್ ಆಫ್ ದ ಗ್ರೇಟೆಸ್ಟ್ ಎಲ್ಲ ಹೇಳಿದ್ರೆ ಫ್ಲ್ಯಾಟ್ ಅಂತ ಚಪಾತಿ ಥರ ಫ್ಲ್ಯಾಟ್ ಅಂತ ಗೆಲೀಲು ಹೇಳಿದೆ ರೌಂಡ್ ಅಂತ ರೌಂಡ್ ಅಂತ ಹೇಳಿದ್ದಕ್ಕೆ ಅವನಿಗೆ ಕಾರಾಗೃಹ ವಾಸನೆ ಆಯಿತು ಯಾಕಂದರೆ ಯಾವುದೇ ಧರ್ಮದವ್ರು ಇಲ್ಲ ಫ್ಲ್ಯಾಟ್ ಅಂತ ನಮ್ಮಲ್ಲಿ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದೆ ಇಂಥಪ್ಪ ನೀನು ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮದ್ರಲ್ಲಿ ಏನಾಯಿತು ಧರ್ಮರಿಟ್ಟರು ಗಿಡ ಆಯ್ತಾ ಗೆಲೀಲರಿಟ್ಟರು ಗಿಡ ಆಯ್ತಾ ಅಥವಾ ಅರ್ತ್ ಸ ಫ್ಲ್ಯಾಟ್ ಆಯ್ತಾ ರೌಂಡ್ ಆಯ್ತಾ ಏನಾಯಿತು ಏನಾಯಿತು ಪ್ರಶ್ನಿಸಿ ಇಲ್ಲಿ ಇಲ್ಲಿಯೋ ವರ್ಷದ ನಂಬಿಕೆ ಓ ನಂಬಿಕೆಗಳು ಕುಸಿತ ಮಲ್ಟಿಸ್ಟೋರಿ ಬಿಲ್ಡಿಂಗ್ಗಳು ಹೀಗೆ ನೋಡೋದು ಇದು ಅಮೇರಿಕಾದ ಏನದು ದೊಡ್ಡ ಮಲ್ಟಿ ಏನೋ ಟವರ್ ಎಸ್ ಆ ಟವರ್ ಏರೋಪ್ಲೇನ್ ಒಳಗೆ ಹೋದಾಗ ನೋಡೋದಲ್ಲ ಅದು ಹೇಗೆ ಕುಸಿಯುತ್ತ ಐದು ನಿಮಿಷದಲ್ಲಿ ಇಡು ಅಷ್ಟು ಗಟ್ಟಿ ಸ್ಟೀಲಿಂದ ಮಾಡಿದಂಥ ಲೈಕ್ ಎ ಹೌಸ್ ಆಫ್ ಕಾರ್ಡ್ ಹೋಲ್ ಥಿಂಗ್ ಈಸ್ ಗೆಟಿಂಗ್ ಕಲಾಪ್ಸ್ ಒಂದು ಏರೋಪ್ಲೇನ್ ಹೋಯ್ತಾ ಒಳಗೆ ನುಗ್ಗಿದ ಆ ಪೆಟ್ರೋಲ್ ಅದೆಲ್ಲ ಎಷ್ಟು ಹತ್ತು ಹದಿನೈದು ನಿಮಿಷದಲ್ಲಿ ನಿರ್ಣಾಮ ಆಗೋಯ್ತು ಹೇರಿದು ಸೃಷ್ಟಿ ಹಾಗೆ ನಮ್ಮದು ನಂಬಿಕೆಗಳೆಲ್ಲ ನಂಬಿಕೆಗಳ ದೊಡ್ಡ ಬೆಟ್ಟಗಳು ನಂಬಿಕೆಗಳ ದೊಡ್ಡ ಕಟ್ಟಡಗಳು ಯಾವುದಾದ್ರೂ ಒಂದು ಕಡೆ ಅವನಿಲ್ಲ ಅಂತ ಹೇಳಿದ್ರೆ ಆಯಿತು ಒಂದು ಪ್ರವಾದಿಯ ಹೆಸರಿನ ಒಂದು ಧರ್ಮ ಇದೆ ನಾಳೆ ಕಾರ್ಬನ್ ಡೇಟಿಂಗ್ ರಿಸರ್ಚ್ ಮಾಡೋದು ಅವನು ಅಲ್ಲಿ ಹುಟ್ಟಿದ್ದಲ್ಲ ಇಲ್ಲಿ ಅಂತ ತಪ್ಪು ತಪ್ಪಂತ ಹೇಳಿದರೆ ಒಂದು ಪ್ರವಾದಿ ಮೇಲೆ ನಿಂತಂಥ ಧರ್ಮ ಉಳಿತದ ಈಗ ಕಮ್ಯುನಿಸಮ್ ಅದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆ ರಷ್ಯಾ ಪೆರೋಸ್ಟ್ರೈಕ ಅಂತ ಹೇಳಿಬಿಟ್ಟು ಎಷ್ಟು ವರ್ಷದ ರಷ್ಯಾ ಅದು ತೊಂಬತ್ತು ವರ್ಷದ ಅದು ಇದು ಸಾಲಿಡ್ ಮೈಟಿ ಸಚ್ ಐರ್ನ್ ಲೈಕ್ ಕಂಟ್ರಿ ಹೇಗೆ ಒಂದು ಹತ್ತು ವರ್ಷದಲ್ಲಿ ಕಮ್ಯುನಿಸಮ್ ಹೋಯ್ತಲ್ವಾ ಎಷ್ಟು ಈ ಮನುಷ್ಯನ ಇತಿಹಾಸದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಒಂದು ನ್ಯಾಯ ಇದೆ ಅದು ಏನಂತ ಹೇಳಿದರೆ ಸ್ಥೂಣ ಖನನ ನ್ಯಾಯ ಅಂತ ಅದೊಂದು ಇದ್ರೆ ಏನೋ ಒಂದು ಕಂಬವನ್ನು ಹಾಕಿದರೆ ಕೆಳಗೆ ಅದನ್ನು ಅಲ್ಗಾಡಿಸಿ ಅದು ಗಟ್ಟಿದೆಯಾ ಅಂತ ನೋಡಬೇಕು ಅಲ್ಗಾಡಿಸ್ಬೇಕು ಅದನ್ನು ಅಲ್ಗಾಡಿಸಿದ್ರೆ ಬಿದ್ದೋದು ಅದು ಗಟ್ಟಿ ಇಲ್ಲ ನೀವು ಚೆನ್ನಾಗಿ ಅಲಗಾಡಿಸಿ ನೋಡಬೇಕು ಅದು ಅಲ್ಗಾಡಿಸಿದ್ರೂ ಏನು ಒದೆತಕ್ಕೂ ಅದು ನಿಂತುಬಿಟ್ಟಿದ್ರೆ ಅದು ಆರ್ಗ್ಯುಮೆಂಟ್ ಸರಿ ಅಂತ ಅಂದರೆ ಆದ್ದರಿಂದ ನಮ್ಮ ನ್ಯಾಯದಲ್ಲಿ ನ್ಯಾಯ ಇದೆಯಲ್ಲ ನ್ಯಾಯ ನಮ್ಮ ಶಾಸ್ತ್ರದಲ್ಲಿ ನ್ಯಾಯ ಎಂಬುದು ಭಾರಿ ಇಂಪಾರ್ಟೆಂಟ್ ವಿಭಾಗ ಎಲ್ಲವನ್ನು ಪ್ರಶ್ನಿಸುವಂಥದ್ದು ನ್ಯಾಯ ಹ್ಞೂ ನ್ಯಾಯ ಒಂದು ಒಳ್ಳೆ ಬ್ರ್ಯಾಂಚು ಸ ಈ ಸೆವೆನ್ ಫಿಲಾ ಬ್ರಾಂಚ್ ಆಫ್ ಫಿಲಾಸಫಿಯಲ್ಲಿ ನ್ಯಾಯ ವೈಶೇಷಿಕ ಮೀಮಾಂಸಾ ಉತ್ತರ ಮೀಮಾಂಸ ಸಾಂಖ್ಯ ಆಮೇಲೆ ಹೌದು ಸಾಂಖ್ಯದಿಂದ ಪ್ರಾರಂಭ ಆಗ್ತದೆ ಅದು ಇಲ್ಲಿ ಬರ್ತದೀಗ ಸೊ ಸ್ಥೂಳಕನ ನ್ಯಾಯ ಅಂತ ಹೇಳಿದ್ರೆ ಯಾವುದು ಎಲ್ಲ ಪ್ರಶ್ನೆಯ ಸವಾಲುಗಳನ್ನು ಎದ್ದು ನಿಲ್ತದೋ ಅದು ಮಾತ್ರ ಸ್ಥಾಯಿಯಾಗಿ ಉಳಿತದೆ ನಾವು ಪೊಳ್ಳು ಹೇಳಿಕೆಗಳ ಮೇಲೆ ಫೇತ್ ಸ್ಟ್ರಕ್ಚರ್ಗಳ ಮೇಲೆ ನೀವು ರಾಷನಲ್ ಮನುಷ್ಯನ ಬುದ್ಧಿಗೆ ವಿಕಾಸ ಇದ್ದರೆ ಧರ್ಮದ ಹೆಸರಿನಲ್ಲಾಗಲಿ ವಿಜ್ಞಾನದ ಹೆಸರಿನಲ್ಲಿ ಆದರೆ ಜನರ ಮೇಲೆ ಹೊರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಜ್ಞಾನವನ್ನು ಪ್ರಶ್ನಿಸ್ಲಿಕ್ಕೆ ಮನಸ್ಸಿನ ಬುದ್ಧಿವಿಕಾಸ ಆಗಬೇಕಾಗಿದ್ದರೆ ಅಜ್ಞಾನ ಆ ರುಥರ್ ಫೋರ್ಡ್ ಪ್ರಶ್ಟ್ ಪ್ರೊಟೆಸ್ಟೆಂಟಿಸಮ್ ಆಯ್ತಲ್ವಾ ನೀವು ಏನಾದರೂ ಏನಾದರೂ ಪಿಟಿಷನ್ ಕೊಡಬೇಕು ನನಗೆ ನನ್ನ ಪಾಪವನ್ನು ಕ್ಷಮಿಸಿದೆವಾ ಅಂತ ಬರೆದುಬಿಟ್ಟು ನೀವು ನೂರು ಡಾಲರ್ ಕೊಟ್ಟರೆ ನಿಮ್ಮ ಪಾಪದಿಂದ ಮುಕ್ತ ಅಂತ ಆ ಥರ ಇತ್ತು ಚರ್ಚಲ್ಲಿ ನೀವು ಸಣ್ಣ ಸಂಡೇ ಚರ್ಚಿಗೆ ಹೋಗೋದು ಅನ್ನಕ್ಕೆ ಬ ಬರೆದು ಕೊಡೋದು ನಾನು ಈ ಥರ ಈ ಥರದ ಐ ಆ್ಯಮ್ ದಿ ಸಿನರ್ ಆ್ಯಂಡ್ ಬೈ ಯುವರ್ ಗ್ರೇಸ್ ಐ ವಿಲ್ ಬಿ ಫ್ರೀ ಫ್ರಮ್ ದ ಸಿನ್ ಐ ವಿಲ್ ಐ ಏನು ಸಬ್ಮಿಟ್ ಕನ್ಫೆಸ್ ಕನ್ಫೆಷನ್ ಲೆಟರ್ ಕನ್ಫೆಷನ್ ಅದು ಬರೆದು ಕೊಟ್ಟರೆ ನೂರು ಡಾಲರ್ಸ್ ಕೊಟ್ಬಿಟ್ರೆ ಆ ನನ್ನ ಪಾಪದಿಂದ ಮುಕ್ತ ಈಗ ಅಕ್ರಮ ಸಕ್ರಮ ಮಾಡ್ತಾರಲ್ಲ ಗೌರ್ಮೆಂಟ್ನವರು ಅಕ್ರಮ ಮಾಡೋದು ಯಾಕೆ ಅಕ್ರಮ ಮಾಡೋದು ನಾಳೆ ಸಕ್ರಮಕ್ಕೆ ದಾರಿ ಇದೆ ಅಂತ ಗೊತ್ತಿದ್ದರಿಂದ ಪರವಾಗಿಲ್ಲರಿ ಮಾಡಿಬಿಡ್ರಿ ಆಮೇಲೆ ಅಕ್ರಮ ಸಕ್ರಮ ಬರ್ತದೆ ಈಗ ಅಕ್ರಮ ಆದರೆ ನಾಳೆ ಸಕ್ರಮ ಆಗಿಬಿಡ್ತದೆ ಅಂತ ನಾವು ಮಾಡ್ತೇವಲ್ಲ ಆದರೆ ಈ ಪ್ರಪಂಚದ ಸುಳ್ಳು ಅಜ್ಞಾನವನ್ನು ಜ್ಞಾನ ಅಂತ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಸಾಧ್ಯ ಇಲ್ಲ ಡಾಲ್ಟನ್ನಿಗೆ ಗ್ರೇಟೆಸ್ಟ್ ಇಂಡಿವಿಜುವಲ್ ಅಂತ ನೀವು ಕೊಟ್ಟರೂ ಕೂಡ ಆಟಮ್ ಇಂಡಿವಿಜುವಲ್ ಎಂಬುದು ಆಗೋದಿಲ್ಲ ಮೌಢ್ಯ ನಮ್ಮ ಗ್ರಂಥಗಳಾಗಲಿ ಕ್ರಿಶ್ಚಿಯನ್ ಗ್ರಂಥಗಳಾಗಲಿ ಮುಸ್ಲಿಮ್ ಪ್ರಪಂಚದ ಯಾವುದೇ ಗ್ರಂಥ ಆಗಲಿ ಅಜ್ಞಾನವನ್ನು ಬ್ರಾಡ್ಕಾಸ್ಟ್ ಮಾಡಿದರೆ ಅದು ಒಂದು ದಿವಸ ಮನುಷ್ಯನ ಬುದ್ಧಿಗೆ ಸತ್ಯದ ಶೋಧನೆಯ ಕಡೆಗೆ ಹೋಗುವುದಿದ್ರೆ ನಾವು ಕೂಡ ಈ ಥರ ನೋಡ್ತೀವಲ್ಲ ಇವಾಗ ಹಿಂದೆ ಆದಿವಾಸಿಗಳಿದೆ ಈಗ ಮಾಡರ್ನ್ ಆದಿವಾಸಿಗಳು ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಮಾಡರ್ನ್ ಆದಿವಾಸಿಗಳು ಏನೋ ಈ ಥರ ಆದಿವಾಸಿಗಳ ಹೇರ್ ಸ್ಟೈಲ್ ನೋಡ್ತೇವೆ ಹೀಗಿಲ್ಲ ಅದು ನೋಡಿದರೂ ಒಂದು ಕುರಿ ಕುಳಿತರ ಈ ಥರ ಇರ್ತಾರೆ ಅದು ಎಸ್ಥೆಟಿಕ್ ಸೆನ್ಸು ಇಲ್ಲ ಅದರಲ್ಲಿ ಹೇಗೆ ಮೌಢ್ಯ ಮೌಢ್ಯ ನಾವು ಹೇಳ್ತೇವೆ ಮಾಡರ್ನ್ ಹೆಸರಿನಲ್ಲಿ ಮೌಢ್ಯ ಮಾಡರ್ನ್ ಹೆಸರಿನಲ್ಲಿ ಮೌಢ್ಯ ಇಲ್ವಾ ಎಷ್ಟೆಷ್ಟಿದೆ ಎಷ್ಟಿಷ್ಟನ್ನು ಮನೋರಂಜನೆ ಹೆಸರು ಹೆಸರಿನಲ್ಲಿ ಜ್ಞಾನವನ್ನೇ ಧಾರ ಹಿರಿದುಕೊಟ್ಟಿದ್ದೇವೆ ಯಾವುದಕ್ಕೆ ಬುದ್ಧಿ ಇಲ್ಲ ಅದು ಯಾವ ಥರ ಜ್ ಬದುಕ್ತಾರೆ ಬರೀ ಮೋಜು ಮಸ್ತಿ ಒಂದು ಜಿಜ್ಞಾಸೆ ಎಂಬುದಿಲ್ಲ ಜಿಜ್ಞಾಸೆ ಎಂಬ ಏನೂ ಗೊತ್ತಿಲ್ಲದ್ರೆ ಹೋಗಿ ಗೂಗಲ್ ಟೈಪ್ ಮಾಡೋದು ಆಯಿತು ಗೂಗಲ್ ಟೈಪ್ ಮಾಡೋದು ಏನು ಅಂದ್ರೆ ಎಸ್ ಎ ಕಾಂಬೂ ಸ್ವಂತ ಬುದ್ಧಿ ಉಪಯೋಗಿಸ್ಲಿಕ್ಕೆ ಇಲ್ಲ ಗೂಗಲ್ನಲ್ಲಿ ರೆಡಿಮೇಡ್ ಸಿಗ್ತದಲ್ವ ಅದನ್ನು ಕಂಪೈಲ್ ಮಾಡೋದ್ರಲ್ಲಿ ಬಯರ್ಟ್ ಮಾಡೋದು ಹಾಕೊಡೋ ಎಸ್ ಎ ಕಾಂಬೋದ ಆದ್ದರಿಂದ ನಮ್ಮ ಸ್ಥಿತಿಗತಿಗಳನ್ನು ನಾವು ಆಗು ಹೋಗುಗಳನ್ನು ಇತಿಹಾಸದ ಉದ್ ಹೇಗೆ ಹರಿದುಕೊಂಡು ಹೋಗಿದೆ ಎಂಬುದನ್ನು ತಿಳ್ಕೊಂಡು ವೈಜ್ಞಾನಿಕ ಮನೋಭಾವ ಐತಿಹಾಸಿಕ ಮನೋಭಾವ ಸತ್ಯ ಶೋಧನೆಯ ಮನೋಭಾವ ಪ್ರಯೋಜನಕಾರಿ ಯಾವುದು ಎಂಬುದರ ಮನೋಭಾವ ಮತ್ತು ಆತ್ಯಂತಿಕ ಸತ್ಯ ಏನು ಎಂಬುದರ ಜಿಜ್ಞಾಸೆ ಮತ್ತು ಉನ್ನತ ಆದರ್ಶಗಳು ಇದನ್ನು ನಾವು ನಮ್ಮವರಿಗೆ ಕೊಡದೇ ಇದ್ದರೆ ಅದನ್ನು ಇದೆಲ್ಲ ಓದಿದಾಗ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಒಂದು ಮೌಢ್ಯ ಏನಂದರೆ ಅದು ಜನಸಾಮಾನ್ಯರಿಗೆ ಕೊಡದೇ ಇರತಕ್ಕಂಥದ್ದು ಅದು ಸಂಸ್ಕೃತದ ಭಾಷೆ ಇತ್ತು ಆವಾಗ ಆ ಭಾಷೆಯಲ್ಲಿಯೇ ಅದು ಎನ್ಕೇಜ್ ಆಗೋಯಿತು ಅದು ಸಾರ್ವತ್ರಿಕರಿಸ ಜ್ಞಾನದ ಸಾರ್ವತ್ರಿಕರಣ ಅತ್ಯಂತ ಮುಖ್ಯ ಬೆಳಕನ್ನು ನೀವು ಕಟ್ಟಿ ಜ್ಞಾನ ಅಂದರೆ ಬೆಳಕಿನ ಥರ ಬೆಳಕನ್ನು ಸೆರೆ ಹಿಡಿದು ನೀವು ಅದನ್ನು ಕಟ್ಟಿಡ್ಲಿಕ್ಕೆ ಬೆಳಕಿನ ನೇಜರೇ ಅದು ಎಲ್ಲ ಕಡೆ ಪಸರಿಸಬೇಕು ಅಂತ ಜ್ಞಾನವನ್ನು ಕಟ್ಟಿಡ್ಲಿಕ್ಕಾಗೋದಿಲ್ಲ ಈಗ ಅಮೇರಿಕನ್ಸ್ ಹೇಳ್ತಾರೆ ಕೆಲವರು ಅವ್ರ ಹತ್ರ ಹೈ ಟೆಕ್ನಾಲಜಿ ಇರ್ತದೆ ಅದು ಕೊಡೋದಿಲ್ಲ ಅವರು ಮೊನೋಪಲೈಸ್ ಮಾಡಿಬಿಡ್ತಾರೆ ಫಾರ್ಮಸುಗಳು ತುಂಬ ಮೊನೊಬಲೈಸ್ ಮಾಡ್ತಾರೆ ಹೈಯರ್ ಹೈಯರ್ ಸರ್ಕಲ್ಗೆ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಅದು ಕಡೆಗೆ ನಮ್ಮ ಚೀಫ್ ಪ್ರೈಮ್ ಮಿನಿಸ್ಟರ್ ಹೋಗ್ತಾನೆ ನಮ್ಮ ಸೈಂಟಿಫಿಕ್ ಹೋಗ್ತಾನೆ ಒಂದು ಟ್ರೀಟಿ ನಮಗೆ ಆಕಾಶ ಪ್ರಯಾಣಕ್ಕೆ ಬೇಕಾಗಿರುವ ಯಾವ ಟೆಕ್ನಾಲಜಿ ಅದು ಅದಕ್ಕೆ ಅದಕ್ಕೆ ಏನೋ ಒಂದು ಲಿಕ್ವಿಡ್ ಗ್ಯಾ ಏನೋ ಒಂದು ಹೇಳ್ತಾರೆ ಐ ಆಮ್ ನಾಟ್ ಏಬಲ್ ಟು ರಿಕಾಲ್ ರೈಟ್ ನಾವು ಅದೇನೋ ಒಂದು ಕ್ರಯೋಜನಿಕ್ ಎಸ್ ಕ್ರಯೋಜನಿಕ್ ಇಂಜಿನ್ ಟೆಕ್ನಾಲಜಿ ಐ ಅಮೇರಿಕಾ ಫ್ರಾನ್ಸ್ ಇವರು ಕೊಟ್ಟರೆ ನೀವು ಈ ಥರ ಅವ್ರು ಕಂಡೀಷನ್ ಹಾಕ್ತಾರೆ ನಾವು ಮಂಗಳಯಾನ ಮಾಡಬೇಕಾಗಿದ್ದರೆ ಸ್ಪೇಸಲ್ಲಿ ಎಷ್ಟೋ ನಂತರ ಸ್ಪೀಡಲ್ಲಿ ಆ ಗ ಚಲಿಸಬೇಕಾಗಿದ್ರೆ ಅದಕ್ಕೆ ಸ್ಪೆಷಲ್ ಕೆಮಿಕಲ್ಸ್ ಯಾವುದ್ಯಾವುದು ಇದೆ ಅದರಿಂದ ಇಂಧನ ತಯಾರು ಮಾಡಿ ಕಡಿಮೆ ವಾಲ್ಯೂಮ್ನಲ್ಲಿ ಇರುವಂಥದ್ದು ಪ್ಯಾಕ್ ಮಾಡಿ ಹೆಚ್ಚು ಶಕ್ತಿ ಕೊಡುವಂಥದ್ದು ಅದೆಲ್ಲ ಆ ಥರದ ಕ್ರಯೋಜನಿಕ್ ಟೆಕ್ನಾಲಜಿ ಅಂತ ಇದೆ ಎಂಟತ್ತು ವರ್ಷಗಳಿಂದ ಕೇಳಿದರೂ ಕೇಳಿದ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನಮ್ಮವರೇ ಇಸ್ರೋ ನಮ್ಮ ಡಿ ಆರ್ ಡಿಒನವ್ರು ಕಂಡು ಹುಡುಕಿಯೇ ಬಿಟ್ರು ಹೊರಗಡೆಯಿಂದ ನಾಟಕ ಮಾಡಿದ್ದು ಕೊಡಿ ಕೊಡಿ ಕೊಡಿ ಅಂತ ಒಳಗಡೆಯಿಂದ ನಾವೇ ಮಾಡಿಬಿಟ್ಟೆ ನಾವು ಚಂದ್ರಯನ ಮಾಡೇಬಿಟ್ಟೆವು ಆ ಕಡೆ ಹೋಗಿಬಿಟ್ಟು ಅವ್ರಿಗೆ ಆಶ್ಚರ್ಯ ಆಶ್ಚರ್ಯ ಅಟಾಮಿಕ್ ಎಕ್ಸ್ಪ್ಲೋಷನ್ ಫ್ರಾನ್ಸ್ ಇಂಗ್ಲೆಂಡು ರಷ್ಯಾ ಚೈನಾ ಅಮೇರಿಕದ್ದೇ ಮೊನೋಪಲ್ ಅಣು ಅಣು ವಸ್ತ್ರದಲ್ಲಿ ನಮಗೆ ಯಾವ ಥರದ ಸ್ವಾತಂತ್ರ್ಯ ಇಲ್ಲ ಹಾಗೆ ಮೊದಲು ನಾವು ಮಾಡಿದಾಗ ನಮಗೆಲ್ಲ ಇದಾಕಿದರು ಸ್ಯಾಂಕ್ಷನ್ಸ್ ಇದು ಕೊಡೋದಿಲ್ಲ ನೀವು ಅಣವಸ್ತ್ರ ಅವರು ಎಷ್ಟು ಬೇಕಾದ್ರೆ ಅಣು ವಸ್ತ್ರ ಇಟ್ಕೊಳ್ಬೋದು ರಾಶಿ ರಾಶಿ ಇಡೀ ಭೂಮಿಯಲ್ಲಿರುವಂಥ ಒಂದು ಹುಲ್ಲು ಉಳಿಯದಂತೆ ಐದು ಸರಿ ಎಲ್ಲ ಹುಡಿದ್ರೂ ಪುನಃ ಹುಲ್ಲು ಬೆಳೆದ್ರೂ ಕೂಡ ಲಕ್ಷಾಂತರ ವರ್ಷಗಳಲ್ಲಿ ಅದನ್ನು ನಾಶ ಮಾಡುವ ಅಸ್ತ್ರ ಅಮೇರಿಕನ್ ಒಬ್ಬರ ಇದೆ ಅಂತ ಅದು ಪಾಪ ಇಂಡಿಯಾ ಒಂದು ಅಣು ಕ್ಷೇತ್ರ ಇಟ್ಕೊಡ್ಲ ಆಗೋದಿಲ್ಲ ನಮ್ಗೆ ಹೆದರಿಸ್ಬೇಕವ್ರು ನೋಡು ಇಲ್ಲಿ ಮಕ್ಕಳಿಗೆ ಹೆದರಿಸಿಲ್ಲ ಇಲ್ಲಿ ರಾಕ್ಷಸ ಇದ್ದಾನೆ ಬೇಕು ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಅಟಿದೆ ಪ್ರತಿಯೊಂದಕ್ಕೆ ಇಡೀ ಸಬ್ಜುಕೇಟ್ ಮಾಡೋದಕ್ಕೆ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು ಏನಾದರೂ ಮಾಡಿ ನಾವು ಏನು ಬೇಕಾದ್ರೆ ಆಗಲಿ ನಾವು ಹಾಗೀಗ ಪೆಟ್ರೋಲ್ ಇನ್ನೊಂದು ನಮಗೆ ಪೆಟ್ರೋಲ್ ಮಂಚಿಸ್ಲಿಕ್ಕೆ ನಮ್ಮ ದೇಶಕ್ಕೆ ಎಲ್ಲ ಪೆ ಪೆಟ್ರೋಲ್ ಆಯಿಲ್ ಮೇಲೇ ನಾವು ಅವಲಂಬಿಸಿದ್ದೇವಲ್ವ ನಾವು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೋಯಿತು ಅವರು ಏನೇನೋ ಆದ್ದರಿಂದ ವಾಟ್ ಈಸ್ ಕಾಲ್ಡ್ ಆ್ಯಸ್ ದಿ ವರ್ಲ್ಡ್ ಇಗೋನಮಿ ಅಂತ ಹೇಳ್ತಾರೆ ಸ್ವಾರ್ಥ ಒಂದೊಬ್ರು ಇನ್ನೊಬ್ರು ಡಾಮಿನೇಟ್ ಮಾಡುವಂಥ ಅಂದರೆ ಜ್ಞಾನ ಪ್ರಸಾರ ಐಶ್ವರ್ಯ ಪ್ರಸಾರ ಇದು ರಿಯಲ್ಸ್ ಆಧ್ಯಾತ್ಮಿಕ ಜ್ಞಾನ ವ್ಯವಹಾರಿಕ ಜ್ಞಾನ ಸಂಪತ್ತು ಮತ್ತು ಪ್ರಕೃತಿದತ್ತ ನೀರು ಗಾಳಿ ಸಸ್ಯಶ್ಯಾಮಲ್ಯ ಕೊಟ್ಟಿರ್ತಕ್ಕಂಥ ಆಹಾರ ಅದು ಎಲ್ರಿಗೂ ತಲುಪುವಂಥ ಒಂದು ಸಿಸ್ಟಮೆ ಗ್ರೇಟೆಸ್ಟ್ ಇಕೊಲಾಜಿಕಲಿ ಪರ್ಫೆಕ್ಟ್ ದೇಶ ಆ ಥರ ದೇಶ ಇನ್ನೂ ನಿರ್ಮಾಣ ಆಗಿಲ್ಲ ಚಿಕ್ಕೋ ಮೂಮೆಂಟಲ್ಲಿ ಬಹುಗುಣ ಹೇಳ್ತಾನೆ ನೋಡಿ ಪ್ರಕೃತಿ ಯಾವ ಥರ ಮೈಸೂರು ಮಹಾರಾಜರ ಪ್ಯಾಲೇಸ್ನಲ್ಲಿ ಮಾತ್ರ ಬಿಸಿಲು ಹೆಚ್ಚು ಇಲ್ಲಿ ಬಡವರು ಇದ್ರಲ್ಲಿ ಬಿಸಿಲು ಕಡಿಮೆ ಅಂತ ಇದೆಯಾ ಇದೆಯಾ ಪ್ರಕೃತಿಯ ಸೋಷಲಿಸಮ್ ನೋಡಿ ಯಾರು ಬಡವರು ಮಾತ್ರ ಸಾಯದು ಶ್ರೀಮಂತರು ಸಾಯುದಿಲ್ಲ ಅಂತ ಇದೆಯಾ ಬಡವರಿಗೆ ಮಾತ್ರ ರೋಗ ಶ್ರೀಮಂತರ ರೋಗ ಇಲ್ಲ ಅಂತ ಇದೆಯಾ ರೋಗಕ್ಕೆ ಉಪಶಮದ ದಾರಿ ಇವರು ಹತ್ತು ಪೈಸೆಯ ಒಂದು ಪ್ಯಾರಾಸಿಟಮೊಲ್ ತಗೊಂಡ್ರೆ ಅವರು ನೂರು ಪೈಸಿದ್ದು ಬೇರೆ ಟ್ಯಾಬ್ಲೆಟ್ ತಗೊಳು ನೂರು ರೂಪಾಯಿ ಟ್ಯಾಬ್ಲೆಟ್ ತಗೊಳ್ಬೋದು ಆದರೆ ಎಲ್ಲವೂ ಕೂಡ ಒಂದು ಸೋಷಲಿಸಮ್ ಅಂತ ಜಗತ್ತಲ್ಲಿದೆ ಪ್ರಕೃತಿಯಲ್ಲಿದೆ ಸೋಷಲಿಸಮ್ ಗಾಳಿ ನೀರು ಬೆಳಕು ಎಲ್ರಿಗೂ ಭಗವಂತ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಅವರಿಗೆ ಡೆಸರ್ಟಲ್ಲಿ ನೀರೂ ಇಲ್ಲ ಏನೂ ಇಲ್ಲ ಅದರೇನು ಕೊಟ್ಟ ಅವರ ಕಾಲ್ ಕೆಳಗೆ ಆಯಿಲೇ ಕೊಟ್ಬಿಟ್ಟ ಆಯ್ತಪ್ಪ ನೀವು ಇಂಧನವನ್ನು ಉಪಯೋಗಿಸಿ ಬದುಕಿ ಅಲ್ವಾ ಅಲ್ಲಿ ಆ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಅಲ್ಲಿ ಯಾರು ಇಲ್ಲ ಹತ್ತು ಫೀಟ್ ಹದಿನೈದು ಫೀಟ್ ಕೆಳಗೆ ಹೋಗಿದ್ರೆ ಅಲ್ಲಿ ಆಯಿಲ್ ಬರ್ತದೆ ಕೆಲವು ಇರಾಕ್ನ ಕೆಲವು ಏರಿಯಾದಲ್ಲಿ ಅಷ್ಟೊಂದು ಆಯಿಲ್ ನಾವು ಬಾವಿ ಅಗಿತೇವಲ್ವ ಇಲ್ಲಿ ನೀರಿಗೋಸ್ಕರ ಹಾಗೆ ಅವರು ಬಾವಿ ಆಗಿದೆ ಅಲ್ಲಿ ಆಯಿಲ್ ಬರ್ತದೆ ಏನು ಬೆಲೆ ಪೆಟ್ರೋಲಿಗೆ ನೀವು ಕುಡ್ಕೊಡ್ತೀರಲ್ವಾ ನಲ್ವತ್ತು ಐವತ್ತು ಅರುವತ್ತು ರೂಪಾಯಿ ಒಂದು ಲೀಟ್ರಿಗೆ ಈಗ ಐದು ಆರು ರೂಪಾಯಿ ಆಯ್ತು ಒಂದೊಂದು ಕಾಲದಲ್ಲಿ ಏಳು ರೂಪಾಯಿ 8 ಎಂಟು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ನಲ್ವತ್ತೈವತ್ತು ಹೀಳೆ ಸೊ ಅದನ್ನು ಅವರು ಪೆಟ್ರೋಲ್ ಮಾರಿ ನೀರು ಕೊಂಡ್ಕೊಳ್ತಾರೆ ಅಲ್ವ ಸಮುದ್ರದ ಸೀಯದ ವಾಟರನ್ನು ಫ್ರೆಶ್ ವಾಟರ್ ಮಾಡಲಿಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ತದೆ ಮಾಡ್ತಾರೆ ಆದ್ದರಿಂದ ಪ್ರಕೃತಿಯಲ್ಲಿ ನಾವು ಒಂದು ಸೋಷಲಿಸಮ್ ಇದೆ ಅದು ಏನಂತ ಹೇಳಿದರೆ ಎಲ್ಲವೂ ಎಲ್ರದ್ದು ಎಲ್ಲವೂ ಎಲ್ರದ್ದು ಅದು ಅತ್ಯಂತಿಕ ಆದರೆ ಈಗ ಇವಲ್ಯೂಷನ್ನಲ್ಲಿ ಕೆಲವು ಮ ವಿಷಯಗಳು ಮಾತ್ರ ಕೆಲವರದ್ದು ಐಶ್ವರ್ಯ ಇದ್ದವರು ಶ್ರೀಮಂತ್ರು ಕಲೆ ಇದ್ದರು ಕಲಾಮಂತ್ರು ಜ್ಞಾನ ಜ್ಞಾನ ಮಂತ್ರು ಅದರ ಪ್ರಸಾರದ ಕಡೆ ಗಮನ ಇಲ್ಲ ಈಗೆಲ್ಲ ವಿ ಆರ್ ಪಾಸಿಂಗ್ ಥ್ರೂ ಎ ಸ್ಟ್ರಗಲ್ ಈಗ ನ್ಯೂಸ್ ಪೇಪರ್ನಲ್ಲಿ ಕೂಡ ಅಜ್ಞಾನ ಜ್ಞಾನ ಮಿಶ್ರಿತ ಕೆಲವ್ರದ್ದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಈ ಸನಾತನ ಧರ್ಮದ ಮೇಲೆ ಎಲ್ಲ ಕೂಡ ಹೊಂಚು ಹಾಕ್ಕೊಂಡಿದ್ದಾರೆ ನಮಗೆ ಒಬ್ಬ ಒಳ್ಳೆ ಕ್ರಿಶ್ಚಿಯನ್ ಪಾದ್ರಿ ಬಂದು ಹೇಳಿದ ವಿದ್ಯಾಶಾಲೆಯಲ್ಲಿ ನಾವು ಕ್ರಿಸ್ಮಸ್ ಆಚರಿಸುವಾಗ ಒಳ್ಳೆಯವನು ಸ್ವಾಮೀಜಿ your hinduism is not a practicing religion it's a great religion and we can also benefit from it there are pockets of greatness here and there it has but it is not a practicing religion anthalda avu erd sare avanu illi italy ki hogu phd maadkondella bandu avanu in olle avanu ernd ne sarine bandu iru varsha aamale helidda ತಮಿಳ್ನಾಡಿನೆಲ್ಲ ತೀಸಸ್ ಬರೆದಿದ್ದೇವೆ ಸೆಮಿಟಿಕ್ ರಿಲಿಜನ್ ಇಸ್ಲಾಂ ಕ್ರಿಶ್ಚಿಯನ್ ಇದು ಮಾತ್ರ ಎಲ್ಲರಿಗೆ ತಲುಪುವಂಥದ್ದು ಎಲ್ರಿಗೂ ಕೂಡ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡುವ ನಾನು ಕೇಳ್ತೇನೆ ನಿಮ್ಮ ಹಿಂದೂ ರಿಲಿಜನ್ ಪ್ರಾಕ್ಟೀಸ್ರ ರಿಲಿಜನ್ ಯಾಕೆ ಎಲ್ಲಾಗುತ್ತಿತ್ತು ಅವನು ಹೇಳಿದ ನಾನೊಂದು ಸಮಯ ನೂರು ಜನ ಹಿಂದೂಗಳನ್ನು ಈಗ ರ್ಯಾಂಡಮ್ ಆಗಿ ಇಂಟರ್ವ್ಯೂ ಮಾಡೋದು ನಿಮ್ಮ ಧರ್ಮದ ಮೂಲ ಶಾಸ್ತ್ರ ಯಾವುದು ತತ್ವಶಾಸ್ತ್ರ ಅದು ವೇದ ಆಗಲಿ ವೇದ ಸಂಗ್ರಹ ವೇದದಲ್ಲಿರುವಂಥ ಅಜ್ಞಾನಕಾಂಡ ಉಪನಿಷತ್ತು ಉಪನಿ ಅವನು ಹೇಳ್ತಾ ಇದ್ದಾನೆ ಅವ್ರಲ್ಲಿ ಸ್ಟಡಿ ಮಾಡಿದ್ದಾರೆ ಉಪನಿಷದ್ನ ಸಾರ ಭಗವದ್ಗೀತೆ ಈಗ ಭಗವದ್ಗೀತೆ ಜನಸಾಮಾನ್ಯರಿಗಾದರೂ ಕೊಡಬೇಕು ಭಗವದ್ಗೀತೆ ಈಗ ನೂರು ಜನರನ್ನು ನೀವು ಹಿಂದೂಗಳು ಭಗವದ್ಗೀತೆ ಅಂತ ಹೇಳಿಬಿಟ್ಟು ನೀವು ಕಲಿಸೋದು ಇಲ್ಲ ಈ ಕಡೆ ಕಲಿಸಿದರೆ ಸೆಕ್ಯುಲರಿಸಮ್ ಅಂತ ಹೇಳ್ಬಿಡ್ತಾರೆ ಈ ಕಡೆಯಿಂದ ಕಲಿಯಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀವು ನಾನು ಇಂಟರ್ವ್ಯೂ ಮಾಡಿದರೆ ನೂರು ಜನರಿಗೆ ನಿಮ್ಮ ಪ್ರಕಾರ ಎಷ್ಟು ಜನರಿಗೆ ನಿಮ್ಮ ಭಗವದ್ಗೀತೆ ಒಂದು ಶ್ಲೋಕ ಗೊತ್ತಿದೆ ಒಂದು ಶ್ಲೋಕ ನೂರು ಜ ಒಂದು ಶ್ಲೋಕ ಅರ್ಥ ಸಹಿತ ನಿಮ್ಮ ನಮ್ಮ ಕ್ರಿಶ್ಚನ್ರು ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟ್ ಜನರಿಗೆ ಬೈಬಲ್ನ ಸಾರ ಗೊತ್ತಿರ್ತದೆ ಮುಸ್ಲಿಮರಿಗೆ ಕುರಾನು ಇದೆಲ್ಲ ಗೊತ್ತಿರ್ತದೆ ಧರ್ಮವನ್ನು ನಾವು ಮನೆ ಮನೆಗೆ ಮನಮನಕ್ಕೆ ತಲುಪಿಸಿದ್ದೇವೆ ಅವರು ನಿಮ್ಮವರು ದೇವಸ್ಥಾನಕ್ಕೆ ಹೋದ್ರಾಯ್ತು ಹೋಗದಿದ್ರಾಯಿತು ನಾವು ಹೇಳ್ತಾನೆ ಕ್ರಿಶ್ಚಿಯನ್ ಪಾದ್ರಿ ಹೇಳ್ತಾನೆ ನಮಗೆ ನಾವೇ ನಮ್ಮವರು ಹೇಳಿದಲ್ಲ ಮತ್ತು ಏನಂತ ಹೇಳಿದರೆ ಮತ್ತು ನಮ್ಮವರು ಪ್ರತಿ ದಿವಸ ಬೈಬಲ್ ಮನೆಯಲ್ಲಿ ಓದ್ತಾರೆ ನೈಂಟಿ ಪರ್ಸೆಂಟ್ ಬಟ್ ನೈಂಟಿ ನೈನ್ ಪರ್ಸೆಂಟ್ ಚರ್ಚ್ಗೆ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ನಮಾಜ್ ಮಾಡ್ತಾರೆ ನಿಮ್ಮವ್ರ ದೇವಸ್ಥಾನಕ್ಕೆ ಹೋದ್ರಾಯ್ತು ಹೋಗೋದಿದ್ರಾಯ್ತು ಮನೆಯಲ್ಲಿ ಪೂಜೆ ಮಾಡಿದ್ರಾಯ್ತು ಮಾಡದಿದ್ರಾಯ್ತು ಯಾವುದೂ ನಿಖರವಾಗಿಲ್ಲ ನಿಮ್ಮಲ್ಲಿ ಅವನು ಒಂದು ಕಡೆ ಮಾತಾಡ್ತಾ ನಿಮ್ಮ ಹಿಂದೂ ಧರ್ಮದ ಹೆಸರಿನಲ್ಲಿ ನಾಸ್ತಿಕತೆಯೇ ಬ್ರಾಡ್ ಸ್ಪ್ರೆಡ್ ಆಗ್ತಾ ಇದೆ ಆದ್ದರಿಂದ ಸೆಮೆಟಿಕ್ ರಿಲೀಜನ್ನಲ್ಲಿ ಭಗವಂತ ಎಂಬ ಹೆದರಿಕೆ ಇದು ಏನಾದಿದ್ದು ಬಿಟ್ಟು ಧರ್ಮ ಪ್ರಾಕ್ಟೀಸ್ ಮಾಡ್ತಾರೆ ಆದ್ದರಿಂದ ಹಿಂದೂಯಿಸಮ್ ಈಸ್ ನಾಟ್ ಎ ಪ್ರಾಕ್ಟೀಸಿಂಗ್ ಅ ರಿಲಿಜನ್ ಇಟ್ ಈಸ್ ಎ ಗ್ರೇಟ್ ರಿಲೀಜನ್ ದರ್ ಪಾಕೆಟ್ಸ್ ಆಫ್ ಗ್ರೇಟ್ನೆಸ್ ಹಿಯರ್ ಆ್ಯಂಡ್ ದರ್ ಬಟ್ ಇಟ್ ಕೆನಾಟ್ ಬಿ ಇಟ್ ಈಸ್ ನಾಟ್ ಎ ರಿಲೀಜನ್ ಎಟ್ ಆಲ್ ಫಾರ್ ದಿ ಕಾಮನ್ ಮ್ಯಾನ್ ಅಂತ ಅವರು ತೀಸಿಸ್ಬಾರ್ದು ನಮ್ಮವ್ರು ಏನು ಮಾಡ್ತಾರೆ ಬ್ರಾಹ್ಮಣರು ಎಲ್ಲೇ ಕುತ್ಕೊಂಡು ಬಿಟ್ಟು ನಮ್ಮ ನಮ್ಮದೇ ಒಂದು ನಮ್ದೇ ಒಂದು ಇವರು ನಾವು ಈ ಈ ಜಾತಿಯವರು ನಮ್ಮದೇ ನಮ್ಮ ಜಾತಿಗಳಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಒಬ್ರಿಬ್ರು ಓಡಾಡಿ ದೂಷಿಸಿಕೊಂಡು ಎಲ್ಲರೂ ಕೂಡ ಒಂದು ಸರಿ ನಿರ್ನಾಮಾಗಿ ಹೋಗ್ತಾರೆ ಅಷ್ಟೆ ನಮ್ಮ ಧರ್ಮದ ಸತ್ವವನ್ನು ಈಗ ಇಷ್ಟೆಲ್ಲ ಇದೆ ಇದನ್ನು ನಾವು ಎಲ್ರಿಗೂ ಕೂಡ ತಲುಪಿಸುವ ಪ್ರಯತ್ನ ಮೆಕ್ಯಾನಿಸಮ್ ಎಲ್ಲಿದೆ ನಮ್ಮ ಧರ್ಮವನ್ನು ಜಾತಿ ಕುಲ ಗೋತ್ರದ ತಾರತಮ್ಯ ಇಲ್ಲದೆ ಈಗ ಎ ಬಿ ಸಿ ಡಿ ಹೇಗೆ ಕಲಿಸ್ತೀರಾ ಹಾಗೆ ಧರ್ಮವನ್ನು ನಮ್ಮ ಜನರಿಗೆ ನಮ್ಮ ಧರ್ಮ ಉಳಿದೋರು ಬಿಡಿ ಹೇಗೆ ಕ್ರಿಶ್ಚಿಯನ್ರು ಕ್ರಿಶ್ಚನ್ ಧರ್ಮವನ್ನು ಕೊಡೋದಿಲ್ವಾ ಕೊಡ್ತಾ ಇಲ್ಲ ಅವರು ಚರ್ಚ್ ಮೂಲಕ ಕೊಡ್ತಾರ ಇಲ್ವ ಕ್ರಿಶ್ಚಿಯನ್ರು ಕ್ರಿಶ್ಚನ್ರು ಕ್ರಿಶ್ಚಿಯನ್ ಧರ್ಮ ಕೊಡ್ತಾರ ಇಲ್ವಾ ಅವರಿಂದ್ರೆ ಅದು ನಾವು ಕಲಿಬೋದಲ್ವ ಮುಸ್ಲಿಂ ಧರ್ಮವನ್ನು ಅವ್ರ ಜನರಿಗೆ ಕೊಡ್ತಾ ಇದ್ದಾರಲ್ವ ಕ್ರಿಶ್ಚನ್ರು ಕ್ರಿಶ್ಚಿಯನ್ ಧರ್ಮವನ್ನು ಅವ್ರ ಜನರಿಗೆ ಮಾತ್ರ ಅಲ್ಲ ಎಲ್ಲ ಜನರಿಗೆ ಕೊಟ್ಟು ಕ್ರಿಶ್ಚನ್ಗೆ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ವಾ ಯಾಕೆ ನಮ್ಮ ಧರ್ಮದಲ್ಲಿ ಜನರಿಗೆ ಗೊತ್ತಿಲ್ಲ ನಾನು ನಮ್ಮ ಕುಂಬಾರ ಕಪ್ಪಲ್ನಲ್ಲಿ ನಾವು ಫ್ರೆಂಡ್ಸ್ ಆಫ್ ದ ಪುವರ್ ಅಂತ ಮಾಡಿದ್ದೇವೆ ಅಲ್ಲಿ ಮಕ್ಕಳು ಬರ್ತಾರೆ ಅಲ್ಲಿ ನೂರತ್ತು ಮಕ್ಕಳು ಬರ್ತಾರೆ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ವಿದ್ಯಾಶಾಲೆಯ ಹುಡುಗರು ಸರ್ವಿಸ್ ಟು ದ ಪುವರ್ ಶುಡ್ ಇಂಟಗ್ರಲ್ ಪಾರ್ಟ್ ಆಫ್ ಎಜುಕೇಷನ್ ಅಂತ ಒಂದು ನಾವು ಪ್ರಾಸ್ಪೆಕ್ಟಸ್ನಲ್ಲೇ ಹಾಕಿ ಬಡವರ ಸೇವೆ ಮಾಡುವುದನ್ನು ಬಗಳ ಗುಡಿಸ್ಲಿಗೆ ಹೊಟ್ಟಿ ಅವರು ಬಾಗಿಲು ತಟ್ಟಿ ಕೇಳಿ ಒಂದು ಸರ್ವೆ ಮಾಡಬೇಕು ಅವರು ಫ್ರೆಂಡ್ಸ್ ಆಫ್ ದ ಪುವರ್ ನಾರಾಯಣ ಸೇವಾ ಅಂತ ಹದಿನೆಂಟು ವರ್ಷದಿಂದ ಅದನ್ನು ಇನಾಗ್ರೇಟ್ ಮಾಡಿದ್ದೇವೆ ಆ ಇನಾಗ್ರೇಷನ್ಗೆ ಪ್ರಭುಶಂಕರ್ ಸುರೇಶಜಿ ಡಾಕ್ಟರ್ ಸುದರ್ಶನ್ ಎಲ್ಲ ಬಂದಿದ್ದರು ಆವಾಗ ಹತ್ತು ವರ್ಷದ ಹಿಂದೆ ಇಲ್ಲೇ ಕುಂಬಾರ್ಕೋಪಲ್ನ ಸ್ಲಮ್ ಮ್ಯಾಡಾಟ್ ಮಾಡಿ ಅಲ್ಲಿ ಒಂದು ನಾವು ಸಮುದಾಯ ಅಭಿವೃದ್ಧಿ ಅಂತ ಕತ್ರ ಗುಡಿಸಲ್ ಥರ ಆ ಮಕ್ಕಳೆಲ್ಲ ಬರ್ಬೇಕು ನಮ್ಮ ಹುಡುಗರು ಒಂದೊಂದು ಬ್ಯಾಚ್ ಹೋಗಿ ಆ ಬಡ ಮಕ್ಕಳ ಹತ್ರ ಕೂತ್ಕೊಂಡು ಬಿಟ್ಟು ಅವರಿಗೆ ಪಾಠ ಹೇಳಿ ಅವರಿಗೆ ಭಜನೆ ಹೇಳಿ ಅವರಿಗೆ ಡೆಂಟಲ್ ಚೆಕಪ್ ಇದು ಚೆಕ್ ಅವರಿಗೆ ನೀರು ಕ್ರು ಕೊಡೋದು ನಿನ್ನೆ ಒಬ್ಬರು ಅಮ್ಮ ಬಂದು ಹೇಳ್ತಾ ನೆನಪಿಸ್ತಾ ಇದ್ದರು ಅವರಿಗೆ ಬೋರುವೆಲ್ಲು ಅವರಿಗೆ ಬಾತ್ರೂಮ್ ಕಟ್ಟಿಸೋದಕ್ಕೆ ಇದೆಲ್ಲೆಲ್ಲ ಮಾಡೋದನ್ನೆಲ್ಲ ಮಾಡಿದೆ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ಅವರಿಗೆ ಮಾಡೋದು ಒಂದು ಇಂಪಾರ್ಟೆಂಟ್ ಅದು ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟು ನಮ್ಮ ಹುಡುಗರು ಈ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಮೆರಿಟ್ ಬೇಸ್ಡ್ ಅಡ್ಮಿಷನ್ ಬಂದವರು ಶ್ರೀಮಂತರು ಇದ್ದಾರೆ ಮಧ್ಯಮದವರಿದ್ದಾರೆ ಬಡವರಿದ್ದಾರೆ ವಿದ್ಯಾಶಾಲೆಯಲ್ಲಿ ಶ್ರೀಮಂತರು ಎಂಬುದು ಒಂದು ತಪ್ಪು ಕಲ್ಪನೆ ಅದು ಸ್ವಲ್ಪ ಮಧ್ಯಾಹ್ನ ಈಗ ಮಿಡ್ಲ್ ಕ್ಲಾಸ್ನವರು ಕಾರ್ ಇರ್ತದೆ ಬಂದಿರ್ಬೋದು ನೀವು ನೋಡಿದರೆ ಒಂದು ಕ್ಲಾಸ್ನಲ್ಲಿ ಒಬ್ಬ ಲೈನ್ನಲ್ಲಿ ನಿಂತುಬಿಟ್ಟು ನೋಡಿದರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಯಾವ ಇದು ಇಪ್ಪತ್ತೇಳು ಪರ್ಸೆಂಟು ಒ ಬಿ ಸಿ ಹದಿನೆಂಟು ಪರ್ಸೆಂಟ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ನಾವು ಹಿಂದಿನಿಂದಲೂ ಕೂಡ ಅದರಲ್ಲಿ ಹತ್ತು ಪರ್ಸೆಂಟ್ ಬರೋ ಎಸ್ ಸಿ ಎಸ್ ಟಿಗೂ ಕೂಡ ಕೊಡ್ತಾಯಿದ್ದೇವೆ ಅದು ಸಿಸ್ಟಮ್ ಯಾರಿಗೂ ಗೊತ್ತಿಲ್ಲ ಹೊರ ನೋಟಕ್ಕೆ ಕೆಲರು ಒಳಹುಕ್ಕಿ ನೋಡ್ತಾ ಇಲ್ಲ ಅದೆಲ್ಲ ಬ್ಲೇಮ್ ಮಾಡ್ತಾರೆ ಆದರೆ ಬಡವರಿಗೆ ಕೂಡ ಸೇವೆ ಮಾಡಬೇಕು ಅಂತ ಒಂದು ಸ್ಕೀಮ್ ಮಾಡಿ ನಾವು ಅಲ್ಲಿಯ ಮಕ್ಕಳನ್ನು ಒಂದು ದಿವಸ ಕೂರಿಸ್ಬಿಟ್ಟೆ ನಿಮ್ಮ ನಿಮ್ಮ ದೇವರಿಗೆ ನೀವೊಂದು ಧ್ಯಾನ ಮಾಡಿ ಅಂತ ಹೇಳಿದೆ ಮಕ್ಕಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಎಂಟನೇ ಕ್ಲಾಸು ನಿಮ್ಮ ನಿಮ್ಮ ಯಾರು ದೇವರು ಇಷ್ಟೋ ನಿಮ್ಮ ದೇವರ ಆದರೆ ನೀವು ಧ್ಯಾನ ಮಾಡಿ ಎಲ್ಲರ ಒಳಿತಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಅವರ ನಿಮ್ಮ ತಂದೆ ತಾಯಿಗಳ ನಿಮಗೆ ಸನ್ಮತಿ ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಲಿ ನಿಮಗೆ ಜ್ಞಾನ ಕೊಡಿ ಆರೋಗ್ಯ ಕೊಡಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡಲಿ ಅದೊಂದು ಅದಾದ ಮೇಲೆ ನಾನು ಒಬ್ಬೊಬ್ರಿಗೆ ಕೇಳಿದೆ ನೋಡಪ್ಪ ನೀನು ಯಾರ ದೇವರ ಮೇಲೆ ಪ್ರಾರ್ಥನೆ ಮಾಡಿದೆ ಗಣೇಶ ಇನ್ನೊಬ್ಬ ಚಾಮುಂಡೇಶ್ವರಿ ಇನ್ನೊಬ್ಬ ಶಿವ ಇವತ್ತು ಕೃಷ್ಣ ಇನ್ನೊಬ್ಬ ಸಿದ್ದಪ್ಪಾಜಿ ಎಲ್ಲ ಆಯಿತು ಈ ಕಡೆ ಇನ್ನೂ ಹತ್ತು ಹನ್ನೆರಡು ಮಕ್ಕಳು ಉಳಿದಿದ್ದಾರೆ ನೋಡಿ ಗಣೇಶ ಪ್ರಾರ್ಥನೆ ಚಳಿ ಬನ್ನಿ ಉಳಿದೋರ ಈ ಕಡೆ ಬನ್ನಿ ಇನ್ನೂ ಹದಿನೈದು ಹದಿನಾರು ಮಕ್ಕಳು ಉಳಿದಿದ್ದಾರೆ ನೀವು ಯಾರು ಒಬ್ಬರ ಹೆಸರು ಶ್ವೇತಾ ಇನ್ನೊಬ್ಬರ ಹೆಸರು ಏನೇನೋ ಸತೀಶ್ ಸೊ ನಿಮ್ಮ ನೀವು ಯಾವ ದೇವರ ಮೇಲೆ ಅವ್ರು ಹೇಳ ಜೀಸಸ್ ಕ್ರೈಸ್ಟ್ ಅಂತೇಳಿ ಜೀಸಸ್ ಅಲ್ಲ ಹಿಂದು ಒಂದು ಅರುವತ್ತೆಪ್ಪತ್ತು ಮಕ್ಕಳಲ್ಲಿ ಅಂದರೆ ಹೇಗೆ ಧರ್ಮವನ್ನು ನಮ್ಮ ಧರ್ಮದಲ್ಲದೆ ಇತರ ಧರ್ಮಕ್ಕೆ ಕೊಡುವಂಥ ಒಂದು ಮೆಕ್ಯಾನಿಸ್ಟ್ ನಮ್ಮ ಹತ್ರ ಇದೆಯಾ ನಮ್ಮ ಧರ್ಮ ನಮ್ಮ ಬಡ ಜನರಿಗೆ ನಮ್ಮ ನಾವು ಇಲ್ಲಿ ರಾಮಕೃಷ್ಣ ಆಶ್ರಮ ಒಂದು ನೋಡ್ತೇವೆ ಅಲ್ಲಿಂದ ಒಂದು ಮಠ ನೋಡ್ತೇವೆ ಇದರ ಮಧ್ಯದಲ್ಲಿ ಕೋಟಿ ಜನ ಇದ್ದಾರೆ ಕೋಟಿ ಕೋಟಿ ಜನ ಅವರಿಗೆ ನಮ್ಮ ಧರ್ಮಕ್ಕೆ ಸೇರಿದ ಅವರಿಗೆ ಧರ್ಮದ ಫಂಡಮೆಂಟಲ್ಸು ಗೊತ್ತಿಲ್ಲ ಅಲ್ವಾ ಆ ಕ್ರಿಶ್ಚಿಯನ್ ಪಾದ್ರಿ ಹೇಳಿದ ಒಂದು ಭಗವದ್ಗೀತೆ ಶ್ಲೋಕ ಗೊತ್ತಿಲ್ಲ ಅರ್ಥ ಗೊತ್ತಿಲ್ಲ ನಮ್ಮ ಧರ್ಮ ಏನು ದೇವಸ್ಥಾನಕ್ಕೆ ಹೋಗ್ಬೋದು ಹಬ್ಬ ಅಂತ ಹೇಳಿದರೆ ಒಂದು ಯಾವುದೋ ಒಂದು ಸಿನಿಮಾ ಸಾಂಗ್ ಹಾಕ್ಬಿಟ್ಟು ಗಣೇಶನ ಹಬ್ಬ ಆಚರಿಸೋದು ಸೊ ಆ ಪಾದ್ರಿ ಹೇಳಿದೆ ಆದ್ದರಿಂದ ನಾವು ಕೂಡ ಇದನ್ನೆಲ್ಲ ಓದಿದಾಗ ನನಗೆ ಇವತ್ತು ಅನಿಸ್ತು ನಾನು ನಿತ್ಯಸ್ಥಾನ ಡಿಸ್ಕಸ್ ಮಾಡಿದೆ ಈ ವಿಷಯವನ್ನು ಇಷ್ಟೆಲ್ಲ ಅದ್ಭುತವಾಗಿರತಕ್ಕಂಥ ಜ್ಞಾನರಾಶಿ ಸ್ವಾಮೀಜಿ ಸತ್ಯದ ಅನ್ವೇಷಣೆಗೋಸ್ಕರ ಋಷಿಮುನಿಗಳು ಎಷ್ಟನ್ನು ಕೊಟ್ಟಿದ್ದಾರೆ ಇದನ್ನು ನಾವು ನಮ್ಮ ಮಕ್ಕಳಿಗೆ ಕೊಡುವಂತಿಲ್ಲ ನೀವು ಫಿಸಿಕ್ಸು ಕೆಮಿಸ್ಟ್ರಿ ಬಸವ ಕಮಲ ಹಾಡು ಕುರಿ ಕೋಳಿ ಎಲೆಕ್ಟ್ರಾನ್ ಇಷ್ಟೇ ತಾನೇ ಈ ಜ್ಞಾನರಾಶಿಯನ್ನು ಸ್ವಲ್ಪ ಯೂನಿವರ್ಸಿಟಿಯಲ್ಲಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ಇದ್ರೆ ಸ್ಟೂಡೆಂಟ್ ಅಲ್ಲಿ ಯೂನಿವರ್ಸಿಟಿಯ ಐಸ್ ಆರ್ ಎ ಮಕ್ಕಳಿದ್ರೆ ಫಿಲಾಸಫಿ ಡಿಪಾರ್ಟ್ಮೆಂಟಲ್ಲಿ ಜನ ಸಂಸ್ಕೃತ ಡಿಪಾರ್ಟ್ಮೆಂಟೇ ಮಾಯ ಅಂತ ಕಾಣ್ತದೆ ಅಂದರೆ ಸನಾತನ ಧರ್ಮದ ಅಳಿವು ಉಳಿವಿನ ಪ್ರಶ್ನೆ ಇದರದ್ರ ಮೌಢ್ಯ ತೆಗೆದ್ಕೊಂಡ್ಬಿಟ್ಟು ಇದನ್ನು ಸರಿ ಮಾಡೋದು ಹೇಗೆ ನ್ಯೂಸ್ ಪೇಪರ್ನು ಎಲ್ಲರಲ್ಲಿ ಸೆಕ್ಯುಲರಿಸಮ್ ಅಂತ ಹೇಳಿಬಿಟ್ಟು ಎಲ್ಲವೂ ಕೂಡ ಎಲ್ಲ ಕಡೆಯಿಂದ ಕಗ್ಗತ್ತಲ್ಲಗಳು ಈ ನಿಜವಾದ ಜ್ಞಾನ ಹೇಗೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಥರ ಅಥವಾ ಅಥವಾ ಅಲೆಕ್ಟ್ ಇದು ಲಾ ಆಫ್ ಗ್ರಾವಿಟೇಷನ್ ಥರ ನೋಡಿ ಇಲ್ಲಿ ಕ ಈ ವಿಶ್ವದ ಕಾರಣ ಏನಿರಬಹುದೆಂಬುದನ್ನು ಮುಂದಿನ ಶ್ಲೋಕದಲ್ಲಿ ಬರುವುದು ಕಾಲವಿರಬಹುದೇ ಪ್ರಕೃತಿಯೇ ನೀತಿಯೇ ಅಥವಾ ಆಕಸ್ಮಿಕವೇ ಭೌತ ವಸ್ತುವೆ ಮನಸ್ಸೇ ಅಥವಾ ಅಹಂಕಾರವೇ ಎಂಥ ಒಂದು ಆಳವಾದ ಪ್ರಶ್ನೆಗಳು ನಡೆ ಮೊದಲು ಈ ರೀತಿ ಪರೀಕ್ಷಿಸುತ್ತಾ ಹೋಗಿ ಇವುಗಳಲ್ಲಿ ಯಾವುದೊಂದು ಅಥವಾ ಇವುಗಳ ಒಟ್ಟು ಸಮೂಹವು ಕಾರಣವಾಗಿರಲಾರದೆಂದು ತೀರ್ಮಾನಕ್ಕೆ ಬರುತ್ತಾರೆ ಈ ಸೃಷ್ಟಿಯ ಕಾರಣ ಯಾವುದು ಕಾರಣಕರ್ತೃ ಯಾರು ಸೃಷ್ಟಿಯ ನಿಯಮ ಯಾವುದು ನಾವು ಎಲ್ಲಿಂದ ಬಂದಿದ್ದೇವೆ ಎಲ್ಲಿ ಹೋಗ್ತಾ ಇದ್ದೇವೆ ಏಕೆಂದ್ರೆ ಇವೆಲ್ಲ ಅಸ್ವತಂತ್ರವಾದ ವಿಚಾರದ ಮೂಲಕ ಈ ಅಂತಿಮ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವುದು ಅಸಾಧ್ಯವೆಂದು ತಿಳಿದು ಬಂದಾಗ ಋಷಿಗಳು ಧ್ಯಾನವನ್ನು ಪ್ರಾರಂಭಿಸುತ್ತಾರೆ ಧ್ಯಾನ ಯೋಗದಲ್ಲಿ ಸಮಯಿತರಾದ ಈ ಋಷಿ ವಿಜ್ಞಾನಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಟ್ಟ ದೇವನ ಆತ್ಮ ಶಕ್ತಿಯನ್ನು ಸಾಕ್ಷಾತ್ಕಾರಿಸಿಕೊಂಡರು ನಮ್ಮ ಧರ್ಮದ ಆಧಾರ ಫೈತ್ ಮಾತ್ರ ಅಲ್ಲ ಅನುಭೂತಿ ಶಂಕರಾಚಾರ್ಯ ಅನುಭೂತಿ ರಾಮಕೃಷ್ಣ ಪರಮಹಂಸರು ಭಗವತ್ ಸಂಪೂತ್ರ ಅವರು ಕಾಳಿ ದರ್ಶನ ಮಾಡಿದ್ದಾರೆ ಕಾಳಿ ಇಲ್ಲ ಅದ್ವೈತ ದರ್ಶನ ಕೂಡ ಮಾಡಿದ್ದಾರೆ ಕೃಷ್ಣ ದರ್ಶನ ಮಾಡಿದ್ದಾರೆ ಜೀಸಸ್ ಕ್ರೈಸ್ಟ್ನ ಕೂಡ ಅನುಭೂತಿ ಪಡೆದಿದ್ದಾರೆ ಇಸ್ಲಾಮಿಯನ್ ಅಂತ ತಿಳ್ಕೊಂಡಿದ್ದಾರೆ ಅನುಭೂತಿ ಆಧಾರ ಅವರು ಧ್ಯಾನದಲ್ಲಿ ತಮ್ಮ ದೇಹವನ್ನು ಮರೆತುಬಿಟ್ಟು ನಿರ್ವಿಕಲ್ಪ ಸಮಾಧಿ ಹೋಗಿದ್ದಾರೆ ಇಟ್ಸ್ ಅ ರೆಕಾರ್ಡೆಡ್ ಹಿಸ್ಟಾರಿಕಲ್ ಫ್ಯಾಕ್ಟ್ ಕಾಕತಾಳಿ ಇದು ಏನೋ ಪುರಾಣದ ದಂತಕಥೆಯಲ್ಲ ಇದು ಇತಿಹಾಸ ಮತ್ತು ವಿಟ್ನೆಸ್ಡ್ ಬೈ ಪೀಪಲ್ ಹಾವ್ ರೆಕಾರ್ಡೆಡ್ ಅಥೆಂಟಿಕಲ್ ಮಾಸ್ಟರ್ ಮಹಾಶಯರು ಆದ್ದರಿಂದ ಕುವೆಂಪುಗಳು ಹೇಳ್ತಾರೆ ವಚನ ವೇದವೆಂಬುದು ಕರತಲ ದೇವಸ್ಥಾನ ಕರತಲ ತಪೋರಂಗ ಅದು ದಾರಿಗೆ ದೀಪ ಅದನ್ನು ಓದಿ ಆದಮೇಲೆ ನಾವು ಪಂಡಿತರು ಯಾವ ಈ ಸಂಸ್ಕೃತ ಗೊಟ್ಟಿತ್ತ ಪಂಡಿತರಿಗಿಂತ ಕೀಳು ಎಂಬ ಕೀಳರಿಮೆಯನ್ನೇ ತೆಗೆದಾಕ್ಬಿಡ್ತದೆ ಸಂಸ್ಕೃತದಲ್ಲಿರಲಿ ಕನ್ನಡದಲ್ಲಿರಲಿ ಇಂಗ್ಲೀಷ್ ಭಾಷೆಯಲ್ಲಿರಲಿ ಮಲಯಾಳಿ ಭಾಷೆಯಲ್ಲಿರಲಿ ಸತ್ಯ ಏನು ಎಂಬುದರ ಯಾವುದನ್ನು ಕುಡಿದ್ರೆ ಬಾರಿಕೆ ತಣೀತದೆ ಎಂಬುದನ್ನು ತಿಳಿಯೋದು ಮುಖ್ಯ ಅದು ಯಾವ ಭಾಷೆಯಲ್ಲಿ ತಿಳಿಯರಿ ಅಲ್ವಾ ಯಾವುದರಿಂದ ನಮ್ಮ ಅಜ್ಞಾನ ನಾಶ ಆಗಿ ನಮಗೆ ಶಾಶ್ವತ ಜ್ಞಾನ ಸಿಗ್ತದೆ ಎಂಬುದನ್ನು ತಿಳಿಯುವುದು ಮುಖ್ಯ ಭಾಷೆಯಲ್ಲಿ ಜಗಳ ಮಾಡೋದಲ್ಲ ಮತಪಂಥದಲ್ಲಿ ಜಗಳ ಮಾಡೋದಲ್ಲ ಅದು ಮೌಢ್ಯ ಅತಿ ನಿಕೃಷ್ಟವಾಗಿರ್ತಕ್ಕಂಥ ನಮ್ಮ ಮನಸ್ಸಿನ ಬುದ್ಧಿಯ ಆ ಅದು ಕ್ಲೇಶ ವಿದ್ರೋಹ ಇದೆಲ್ಲ ಆದ್ರಿಂದ ಈ ಋಷಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಿಟ್ಟು ದೇವನ ಆತ್ಮಶಕ್ತಿಯನ್ನು ಶಾಕ್ ಸಾಕ್ಷಾತ್ಕರಿಸಿಕೊಂಡರು ಅದ್ವಿತೀಯನಾದ ಈ ಪರಮಾತ್ಮನು ಕಾಲದಿಂದ ಆತ್ಮನವರೆಗೆ ಎಲ್ಲದರ ಕಾರ್ಯವನ್ನು ನಿಯಮಿಸುತ್ತಾನೆ ಎಂಬುದನ್ನು ಕಂಡುಕೊಂಡರೂ ಈ ಪರಮಾತ್ಮನ ಸ್ವರೂಪವೇನು ಇವರು ಸಮರೈಸ್ ಮಾಡ್ತಾ ಇದ್ದಾರೆ ಉಪನಿಷ್ ಲೋರ್ನ ಸತ್ಯದ ಒಂದು ಅನ್ವೇಷಣೆ ಮಾರ್ಗ ಯಾವುದರ ಮೂಲಕ ಹಾದು ಹೋಗಿದೆ ಎಂಬುದನ್ನು ವಿಹಂಗಮ ಅಬ್ರಿಜ್ಡ್ ಸ್ಟ್ ಕೋರ್ ಐಡಿಯಾವನ್ನು ಕೊಡ್ತಾ ಇದ್ದಾರೆ ಹಿಸ್ಟಾರಿಕಲ್ ಕ್ರೊನಾಲಜಿಯಲ್ಲಿ ಈ ಪರಮಾತ್ಮನ ಸ್ವರೂಪವೇನು ವೈದಿಕ ಕಾಲದಿಂದಲೂ ಹಿಂದೂ ಋಷಿಗಳು ಈ ವಿಷಯದ ಬಗ್ಗೆ ಆಳವಾಗಿ ಚಿಂತಿಸುತ್ತಿದ್ದರು ಋಗ್ವೇದದ ಪ್ರಸಿದ್ಧವಾದ ನಾಸದೀಯ ಸೂಕ್ತ ಹೀಗೆ ಹೇಳುವುದು ಇದನ್ನು ಹೇಳಿ ಮುಗಿಸೋಣ ಆಗ ಸದ್ವಸ್ತುವು ಇರಲಿ ನೋಡಿ ನಮ್ಮ ಋಷಿಗಳು ಸೃಷ್ಟಿಯ ಹಾದಿಯಲ್ಲಿ ಹೆಂಗಿತ್ತು ಎಂಬುದರ ಒಂದು ಧ್ಯಾನದಲ್ಲಿ ಗೋಚರವಾದ ಅವರ ಅನುಭವವನ್ನು ಶಬ್ದ ರೂಪದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾಸದೀಯ ಸೂಕ್ತ ಅಂತ ಇದರಲ್ಲಿ ಯಾವ ಧರ್ಮ ಯಾವ ನಂಬಿಕೆನೂ ಇಲ್ಲ ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆಗ ಸದ್ವಸ್ತುವು ಇರಲಿಲ್ಲ ಸ್ವಸ್ಥಿಕಿಂತ ಆದಿಯಲ್ಲಿ ಅಸದ್ವಸ್ತುವು ಇರಲಿಲ್ಲ ಭೂಮಿಯೂ ಇರಲಿಲ್ಲ ಆಕಾಶವೂ ಇರಲಿಲ್ಲ ಅದರಾಚೆಗೂ ಯಾವುದೂ ಇರಲಿಲ್ಲ ಆಗ ಈ ನಿಸ್ಸಾರ ಆವರಿಸಿರುವ ಸ್ಮೋಕ್ಷ ಸೂಕ್ಷ್ಮ ಭೂತಗಳು ಎಲ್ಲಿ ಆಶ್ರಯವನ್ನು ಪಡೆದಿದ್ದವು ಯಾರಿಂದ ಅವು ಅವು ತಿಳಿಯಲ್ಪಡುವು ಗಹನ ಗಂಭೀರ ಜಲವು ಎಲ್ಲಿತ್ತು ಆಗ ಮತ್ ಇರಲಿಲ್ಲ ಅಮೃತತ್ವವೂ ಇರಲಿಲ್ಲ ಹಾಗ ಹಗಲೇ ರಾತ್ರಿಯೂ ರಾತ್ರಿಯೇ ಹಗಲು ಆಗಿತ್ತು ಹಗಲೇ ರಾತ್ರಿಯೂ ರಾತ್ರಿಯೇ ಹಗಲ ಹಗಲು ಇರುಳು ಎಂಬುದು ಏಕೆಂದರೆ ಹಗಲು ರಾತ್ರಿಗಳೆರಡೂ ಆಗಿನ್ನೂ ಹುಟ್ಟಿರಲಿಲ್ಲ ಆಗ ಉಸಿರಾಡದ ಉಸಿರಾಡದ ಅದೊಂದೇ ತದೇಕಂ ತನ್ನದೇ ಆದ ಮಾಯೆಯೊಡನೆ ಚಿಂತಾಮಗ್ನವಾಗಿತ್ತು ಅದಕ್ಕಿಂತ ಬೇರೆಯಾದದ್ದು ಮತ್ತೇನು ಇರಲಿಲ್ಲ ಅದಕ್ಕಿಂತ ಆತ್ಯಂತಿಕ ಸತ್ಯಕ್ಕಿಂತ ಬೇರೆಯಾದದ್ದು ಮತ್ತೇನೂ ಇರಲಿಲ್ಲ ಪ್ರಾರಂಭದಲ್ಲಿ ತಮಸ್ಸೆಯೇ ತಮಸ್ಸಿನಿಂದ ಅವೃತವಾಗಿತ್ತು ಈ ಅಗ್ನೇಯ ಮೂಲ ಕಾರಣದೊಡನೆ ಈ ಎಲ್ಲ ಜಗತ್ತು ಅವಿಭಾಜ್ಯ ರೂಪದಲ್ಲಿತ್ತು ಇಂಡಿವಿಸಿಬಲ್ ಎಲ್ಲವೂ ಸಾಲಿಡ್ ಸೂಕ್ಷ್ಮತರವಾಗಿರ್ತಕ್ಕಂಥ ಒನ್ ಆಗಿತ್ತು ಒನ್ ಆ್ಯಂಟಿಟಿ ಈ ಎಲ್ಲ ಜಗತ್ತು ಅವಿಭಾಜ್ಯ ರೂಪದಲ್ಲಿ ಭಾವರೂಪ ಅಜ್ಞಾನದ ಮುಸುಕಲ್ಪಟ್ಟಿತ್ತು ಏಕವಾ ಏಕವಾಗಿದ್ದ ಆ ಮೂಲ ಕಾರಣದ ತಪಸ್ಸಿನ ಮಹಿಮೆಯಿಂದ ಕಾರ್ಯರೂಪದ ಈ ಜಗತ್ತು ಉತ್ಪನ್ನವಾಯಿತು ಇದು ನಾಸದೀಯ ಸೂಕ್ತ ಅಂತ ಇದರ ಎಟ್ ಫಸ್ಟ್ ವಾಸ್ ನೈದರ್ ಬೀಯಿಂಗ್ ನಾರ್ ನಾನ್ ಬೀಯಿಂಗ್ ದರ್ ವಾಸ್ ನಾಟ್ ಆರ್ ನಾರ್ ಎಟ್ ಸ್ಕೈ ಬಿಯಾಂಡ್ ವಾಟ್ ವಾಸ್ ರಾಪಿಂಗ್ ವಾರ್ ಇನ್ ಹೂಸ್ ಪ್ರೊಟೆಕ್ಷನ್ was what was water there unfathomable, unfathomable deep there was no death then nor yet that death, deathlessness of night or day there was not any sign the one breathed without breath by its own impulse other than that was nothing at all it nasadiya sukta nasada sinno sada se tadanim sada ನಾಸದದ್ರಿಜೋ ನೋ ವ್ಯೋಮಃ ಭೂಮಿ ಇರಲಿಲ್ಲ ವ್ಯೋಮ ಇರಲಿಲ್ಲ ಅಂತ ನಾಸದೀಯ ಸೂಕ್ತ ಉದ್ದಕ್ಕೆ ಸಂಸ್ಕೃತದಲ್ಲಿ ನಾಸದೀಯ ಸೂಕ್ತ ಅಂತ ಇದೆ ಇದನ್ನು ನಾವು ಓದಿದರೆ ನಮ್ಮ ಋಷಿಮುನಿಗಳು ವೈಜ್ಞಾನಿಕವಾಗಿ ಅತ್ಯಂತ ಸೂಕ್ಷ್ಮ ವಿಚಾರ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಸತ್ಯದ ಅನುಸಂಧಾನದ ಬಗ್ಗೆ ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ ಆದರೆ ಅದನ್ನು ಈ ಜ್ಞಾನವನ್ನು ನಮ್ಮ ದೊಡ್ಡ ವಿಡಂಬನೆ ಏನಂತ ಹೇಳಿದ್ರೆ ಸಾರ್ವತ್ರಿಕರಣ ಜ್ಞಾನದ ಸಾರ್ವತ್ರಿಕ ರಾಮಕೃಷ್ಣ ವಿವೇಕಾನಂದ ಧರೆಕ್ ಬಂದಿದ್ದೇ ಹೊಸ ಒಂದು ಪಂಗಡ ಸೃಷ್ಟಿಗಲ್ಲ ಈ ಭಗವಂತನು ಮನುಷ್ಯ ಬುದ್ಧಿಗೆ ಗೊತ್ತು ಮಾಡಿದ ಅಮೂಲ್ಯವಾಗಿರ್ತಕ್ಕಂಥ ಈ ಜ್ಞಾನವನ್ನು ಎಲ್ಲರಿಗೂ ಪಸರಿಸುವಂತೆ ಮಾಡಬೇಕು ಅಂತ ವಿವೇಕಾನಂದರದ್ದು ಅದನ್ನೇ ರಾಮಕೃಷ್ಣ ಪರಮಹಂಸರು ಧರ್ಮದ ಸಾರ ಎರಡು ಸಾವಿರ ವರ್ಷದ ಮೂವತ್ತ್ ಕೋಟಿಗಳ ಸಾರ ಸರ್ವಸ್ವ ಒಂದೇ ಜೀವನದಲ್ಲಿ ಅನುಭವಿಸಿ ಭಗವಂತ ಧಾರೆ ಹರೆದು ಕೊಟ್ಟಿದ್ದಾನೆ ಅಂತ ರೋಮಾರೋಲ ರಾಮಕೃಷ್ಣ ಜೀವನದ ಬಗ್ಗೆ ಹೇಳ್ತಾನೆ ಇದನ್ನೆಲ್ಲ ತಿಳಿಬೇಕಾಗಿರ್ಬೇಕಾಗಿರ್ತಕ್ಕಂಥದ್ದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಟಿ ವಿ ಸೀರಿಯಲ್ಲು ಅದು ಅಡುಗೆ ಅದು ಇದು ಅದು ಎಷ್ಟು ಬೇಕೋ ಅಷ್ಟು ಬೇಕೋ ಎಷ್ಟು ಅಮೃತ ಸದೃಶವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಮೇಲೆತ್ತುವಂಥದ್ದು ನಮಗೆ ಶಾಂತಿ ಶಕ್ತಿ ಜೀವನಕ್ಕೆ ಒಂದು ಅವ ಆಲಂಬನ ಒಂದು ಆಧಾರ ಒಂದು ಅರ್ಥ ಕೊಡುವಂಥ ಎಷ್ಟು ವಿಚಾರಗಳು ನಾವು ತಿಳಿದುಕೊಂಡು ಎಲ್ರಿಗೂ ಕೂಡ ಹಂಚಬೇಕು ಸ್ಲಮ್ ಡ್ವೆಲ್ಲರ್ಸಿಗೆ ಎಲ್ರಿಗೂ ಆಯಾಯ ಸ್ವಾಮಿ ವಿವೇಕಾನಂದ ಧರ್ಮದ ಸತ್ಯಗಳನ್ನು ಒಂದು ಮಗುವು ಅರ್ಥ ಮಾಡುವ ಥರ ಅದನ್ನು ಸುಲಭೀಕರಿಸಿ ಸರಳೀ ಕಠಿಣ ಮಾಡಬಾರ್ದು ಸುಲಭ ಮಾಡಿ ಅರ್ಥ ಮಾಡೋ ಥರ ಬೇಬಿ ಫುಡ್ ಮಾಡ್ತಾರಲ್ಲ ಡೈಜೆಸ್ಟಿವಲ್ ಬೇ ಬೇಬಿ ಫುಡ್ ಆ ಥರ ಮಾಡಿ ಎಲ್ರಿಗೆ ಸಲ್ಲುವಂತೆ ತಲುಪುವಂತೆ ಮಾಡಬೇಕು ಎಂಬುದು ಇದು ನ ರಾಮಕೃಷ್ಣ ವಿವೇಕಾನಂದರ ಈ ಒಂದು ಭಾವಧಾರೆಯ ಒಂದು ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಓಂ ಪೂರ್ಣಮದ ಪೂರ್ಣಮಿಧಂ ಪೂರ್ಣಾತ್ ಪೂರ್ಣ ಮುದಚ್ಚತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸರಾಮರ್ಪಣಮಸ್ತು